ನ್ನೆಲ್ಲ ಜೆರಾಕ್ಸ್ ಮಾಡಿ ಕೊಟ್ಟಿದ್ದಾರೆ ಆನ್ಸರ್ ಸಿ ಧರ್ಮಸರ್ಮಸ್ವೇ ಅವತಾರರಿಷ್ಠಾ ರಾಮಕೃಷ್ಣ ವಸುದೇವಸುತ ಸಚಾಣೂರರ್ದನ ದೇವೀ ಪರಮಂದೃಷ್ಣ ವಂದೇ ಜಗದ್ಗುರು ಜಯತಿ ಜಗತಿ ಮಾಸ ಕಾಧವಸ್ ಧ್ರವ ಪದಾಕ್ರ ಧ್ರವೋಯ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಂ ನ ಯಾರ ಹೇಳ್ತೀನಿ ಮೊದಲನೆಯ ತರಗತಿಯಲ್ಲೇ ಇದಕ್ಕೆ ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳಿದ್ದೆ ಈ ಶ್ಲೋಕ ಸಾಕ್ಷಾತ್ ಭಕ್ತಿ ದೇವತೆ ನಾರದನನ್ನು ಉದ್ದೇಶಿಸಿ ಸ್ತುತಿಸಿದ್ದು ಇದರ ತಾತ್ಪರ್ಯವೇನು ಅಂತ ಹೇಳಿದ್ರೆ ಜಗತಿ जगत कायाधव अंदर कयाद मग काय कयाद मग यारे्यशुन मगने मग प्रह्ला अथ प्रहदायध यस्यार ವಚನ ರಚನ ಮೇಕಂ ಒಂದೇ ಒಂದು ವಚನ ರಚನ ವಚನ ಅಂದರೆ ಮಾತು ಮಾತಿನ ರಚನೆ ಏನು ಅಂದರೆ ಆ ಭಗವಂತನ ನಾರಾಯಣನ ವಿಷ್ಣುವಿನ ಗುಣಗಾನದ ರಚನವನ್ನು ಒಂದೇ ಒಂದನ್ನು ಕೇಳಿ ಕೇವಲ ಚಾಕಲಯ್ಯ ಕೇಳಿ ಆಕಲಯ್ಯ ಚಕಲಯ್ಯ ಕೇಳಿ ಏನು ಮಾಡಿದಂತೆ ಮಾಯಾಂ ಜಯತಿ ಮಾಯೆಯನ್ನು ಜಯಿಸಿಬಿಟ್ಟನಂತೆ ಮಾಯೆಯನ್ನೇ ಜಯಿಸಿಬಿಟ್ಟನಂತೆ ಒಂದೇ ಸರಿ ನಾರಾಯಣ ಎಂಬ ನಾಮವನ್ನು ವಿಷ್ಣು ಎಂಬ ನಾಮವನ್ನು ಕಯಾದುವಿನ ಗರ್ಭಕ್ಕೆ ಆನಿಸಿ ಈತ ನಾರದ ಸ್ತುತಿಸಿದಾಗ ಗರ್ಭದೊಳಗೆ ಇದ್ದಂತಹ ಆ ಪ್ರಹ್ಲಾದ ಆ ಇವನ ಋಷಿ ಸದೃಶವಾದಂತಹ ಮಾತಿನ ಶಕ್ತಿಯಿಂದ ಅಲ್ಲೇ ಮಾಯೆಯನ್ನು ಜಯಿಸಿಬಿಟ್ಟ ಸಾಮಾನ್ಯವಾಗಿ ಏನಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಯು ಕಪಿಲೋಪದೇಶ ಬರ್ತದೆ ಭಾಗವತದ ಕಪಿಲೋಪದೇಶ ಬರ್ತದೆ ಕಪಿಲ ತನ್ನ ತಾಯಿಯಾದಂತಹ ದೇವಭೂತಿಗೆ ಹೇಳ್ತಾನೆ ಪ್ರತಿಯೊಂದು ಜೀವಿಯೂ ಕೂಡ ಗರ್ಭ ಅದಕ್ಕೆ ಆ ಗರ್ಭದಲ್ಲಿರುವಂತಕ್ಕಂತಹ ಸಂಕಟಗಳನ್ನು ನೆನಪಿಸಿಕೊಂಡು ಹಳೆಯ ಎಲ್ಲ ಜನ್ಮಗಳ ಸಂಸ್ಕಾರಗಳ ನೆನಪು ಪ್ರತಿಯೊಂದು ಜೀವಿಗೂ ಉಂಟಾಗ್ತದಂತೆ ಇದು ಹೇಗಪ್ಪ ನೀವು ಹೇಳ್ತೀರಾ ಅಂತ ಹೇಳಿದ್ರೆ ಅದು ನಾವು ಸೈನ್ಸ್ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ನಮಗೆ ಸೈನ್ಸ್ ಇಂದಲೇ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೋ ವಿಷಯಗಳಿದೆ ಸೈನ್ಸ್ ಇಂದ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಸೈನ್ಸು ಕೂಡ ವಿಷಯದಲ್ಲಿ ಏನು ಹೇಳಲಿಕ್ಕೆ ಕೈ ಬಿಟ್ಬಿಡ್ತಾನೆ ಅವನು ಹೇಳ್ತಾನೆ ತನ್ನ ತಾಯಿ ದೇವಭೂತಿ ಈ ರೀತಿ ಅದು ಪ್ರಾರ್ಥಿಸ್ಕೊಳ್ತಾರಂತೆ ನನ್ನ ದಯವಿಟ್ಟು ನಾನು ಇಷ್ಟೊಂದು ಜನನಲ್ಲಿ ಮಾಡಿದ್ದೆಲ್ಲ ತಪ್ಪುಗಳು ನನಗೆ ಈ ಸ್ಮರಣೆ ಬರ್ತಾ ಇದೆ ನಿನ್ನನ್ನು ಸ್ಮರಣೆ ಮಾಡಲಿದ್ದೇ ಒಂದು ದೊಡ್ಡ ತಪ್ಪು ಈ ಒಂದು ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲಾದರೂ ನಿನ್ನ ಸ್ಮರಣೆಯನ್ನು ಮಾಡುತ್ತೇನೆ ಆ ಬುದ್ಧಿಯನ್ನು ನನಗೆ ಕೊಡು ಅಂತ ಹೇಳಿ ವಿಧ ವಿಧವಾಗಿ ಆ ಒಂದು ಗರ್ಭದಲ್ಲಿರ್ತಕ್ಕಂತಹ ಭ್ರೂಣ ಶಿಶು ಯಾವಾಗ ತಾಲಿಯ ಗರ್ಭದಿಂದ ಹೊರಗೆ ಬರ್ತದೆಯೋ ಈ ಎಲ್ಲ ಪ್ರಾರ್ಥನೆಗಳು ಅದಕ್ಕೆ ಮರ್ತು ಹೋಗ್ತವೆ ಅದಕ್ಕೆ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಬಬು ಮಾಡುವುದೇ ಆ ಅವಿದ್ಯೆಯಿಂದ ಅಳುವುದು ಭಗವಂತನ ನೆನಪು ಹೊರಟು ಹೋಗ್ತದೆ ಈ ಪ್ರಪಂಚದಲ್ಲಿರ್ತಕ್ಕಂತಹ ಈ ಗೋನಮೋಹಿನಿ ಮಾಹೆ ಮುಸ್ಕೆಹ ಯಾವಾಗ ಮುಸುಕ್ತದೆಯೋ ಪುನಃ ಅವಿದ್ಯೆಯಿಂದ ಅಜ್ಞಾನದಿಂದ ಯಾರೂ ಇಲ್ಲ ಎಂಬತ್ತಾಗಿ ಅದು ಹೇಳ್ತದೆ ಆದ್ರೆ ಋಷಿಯ ಮಂತ್ರೋಪದೇಶವಾಯಿತು ಗರ್ಭದಲ್ಲಿ ಹಾಗಾದ ತಕ್ಷಣ ಆ ಪ್ರಹ್ಲಾದ ಅಂತಕ್ಕಂಥವನು ಗರ್ಭದಲ್ಲೇ ಮಾಯೆಯನ್ನು ಧೀಸಿಬಿಟ್ಟ ಹೊರಗಡೆ ಬಂದು ಕೇಳಲೇಬೇಕಾಗಿಲ್ಲ ಅವನ ಮೂರೂ ಲೋಕಗಳಲ್ಲಿ ಅವನ ಇದಲ್ಲ ಪ್ರಸಿದ್ಧಿಯಾಗಿತ್ತು ನಂತರ ಕೇವಲ ಇಷ್ಟೇನೆ ಅಂತ ಹೇಳಿದ್ರೆ ಅದಲ್ಲ ಯತ್ ಕೃಪಾತು ಯಾರ ಕೃಪೆಯಿಂದ ಅಯಂ ಧ್ರುವ ಈ ಧ್ರುವನು ಧ್ರುವ ಇನ್ನೊಬ್ಬ ತನ್ನ ಮಲತಾಯಿಯ ಮಲಧೋರಣೆಯಿಂದ ನೊಂದು ಕಾಡಿಗೆ ಹೋಗಿ ನಾರಾಯಣನ ತಪಸ್ಸು ಮಾಡ್ದ ಅವನಿಗೆ ಉಪದೇಶ ಯಾರಿಂದ ಸಿಕ್ಕಿತ್ತು ಅಂದ್ರೆ ಈ ನಾರದ ಮಹರ್ಷಿ ಹೋಗು ನಾರಾಯಣ ಸ್ಮರಣೆ ಮಾಡು ನೀನು ಏಳಬೇಕು ಈ ಐಹಿಕ ಆಮುಷ್ಮಿಕ ಸಕಲ ಭೋಗಗಳು ಸಿಕ್ಕದೆ ಯತ್ ಕೃಪಾ ಅದು ಯಾರ ಕೃಪೆಯಿಂದ ಧ್ರುವ ಪದಮಿ ಯಾತು ಧ್ರುವ ಪದಂ ಯಾತಃ ಧ್ರುವ ಅನ್ನುವಂತಹ ಒಂದು ಪದವಿಯಲ್ಲಿ ಅದನ್ನು ಹೊಂದಿದನು ಯಾರ ಕೃಪೆಯಿಂದ ಅಂತಹ ಸಕಲ ಕುಶಲ ಪಾತ್ರಂ ಎಲ್ಲ ಮಂಗಳಿಗೆ ಪಾತ್ರನಾದಂತಹ ಸ್ವರೂಪಿಯಾದಂತಹ ಬ್ರಹ್ಮಪುತ್ರ ಬ್ರಹ್ಮನ ಪುತ್ರನಾದಂತಹ ನಾರನನ್ನು ನತಾ ಅಸ್ಮಿ ನಾನು ನಮಿಸುತ್ತೇನೆ ಇದು ಎದುರ ಇನ್ನು ಕಳೆದ ತರಗತಿಯಲ್ಲಿ ನಾವು ಭಕ್ತಿಯ ಇನ್ನೊಂದು ಸ್ವರೂಪದ ಜೊತೆಗೆ ಪರೋಕ್ಷವಾಗಿ ಭಕ್ತಿಗೆ ಬೇಕಾದಂತಹ ಸಾಧನವನ್ನು ನಾರದ್ದರು ಹೇಳ್ತಾ ಇದ್ದಾರೆ ಏಳನೆಯ ಹಾಗೂ ಎಂಟನೆಯ ಸೂತ್ರದಲ್ಲಿ सान कामयमान निरोध रूपत्व निरोधस्तु लोकवेद व्यापार न्यास अद्कु पीटिकारूप विवरिद्दाय कड़े तरग भक्तिगू कामकू बयकू इतक व्यतव ಎಲ್ಲಿ ಕಾಮನಿದ್ದಾನೋ ಅಲ್ಲಿ ರಾಮನಿಲ್ಲ ಎಲ್ಲಿ ರಾಮನಿದ್ದಾನೋ ಅಲ್ಲಿ ಕಾಮ ಬರಲಿಕ್ಕೆ ಸಾಧ್ಯವಿಲ್ಲ ಇದು ಈ ಆಧ್ಯಾತ್ಮಿಕತೆಯ ಅಥವಾ ಅಧ್ಯಾತ್ಮಶಾಸ್ತ್ರದ ಸೈನ್ಸ್ ಒಂದೇ ಜಾಗದಲ್ಲಿ ಎರಡು ವಸ್ತು ಇರಲಿಕ್ಕೆ ಸಾಧ್ಯವಿಲ್ಲ ಒಂದೋ ಇರಬೇಕೋ ಇಲ್ಲವೋ ಇನ್ನೊಂದು ಇರಬೇಕು ಹಾಗೆ ಈ ಮನಸ್ಸಂತಕ್ಕಂಥದ್ದು ಒಂದೇ ನಾನು ಒಂದೇ ಮನಸ್ಸನ್ನ ಈ ಕಡೆನೂ ಕೊಡ್ತೀನಿ ಈ ಕಡೆನೂ ಕೊಡ್ತೀನಿ ಅಂತ ಹೇಳಿದ್ರೆ ಆಗುದಿಲ್ಲ ಅದು ಭಕ್ತಿ ಅಂತ ಅನ್ಸ್ಕೊಳ್ಲಿಕ್ಕೆ ಆಗುದಿಲ್ಲ ನಿತ್ಯಾಚಾರ ಅಂತ ಅನ್ಸ್ಕೊಳ್ಬಹುದು ಅದರ ವಿರುದ್ಧವಾಗಿ ಅದರ ಒಂದು ಅದನ್ನ ಅವರು ನಾರದರು ವಿವರಿಸುತ್ತಾ ಯಾಕೆ ಅದು ಕಾಮ ಕಾಮದ ರೂಪವಲ್ಲ ಭಕ್ತಿ ಅಂತಕ್ಕದು ಕಾಮದ ರೂಪವಲ್ಲ ಯಾಕೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಒಂದು ಸಂಶಯ ಬರ್ತದೆ ಕಾಮದಲ್ಲೂ ಕೂಡ ಅಟ್ರಾಕ್ಷನ್ ಅಥವಾ ಆಕರ್ಷಣೆ ಅಂತಕ್ಕಂಥದ್ದು ಇರುತ್ತೆ ಭಕ್ತಿಯಲ್ಲೂ ಕೂಡ ಭಕ್ತನಾದವನಿಗೆ ಭಗವಂತನ ಅಟ್ರಾಕ್ಷನ್ ಅಥವಾ ಆಕರ್ಷಣೆ ಅಂತಕ್ಕಂಥದ್ದು ಸಾಮಾನ್ಯ ಹಾಗಾದರೆ ಈ ಅಟ್ರಾಕ್ಷನ್ ಅಥವಾ ಆಕರ್ಷಣೆ ಎರಡರಲ್ಲೂ ಸಾಮಾನ್ಯವಾಯ್ತಲ್ಲ ಹಾಗಿದ್ರೆ ನಾವು ಈಗ ಈಕ್ವೇಟ್ ಮಾಡ್ತೇವೆ ಇಸಿಕ್ವೆಲ್ ಟು ಹಾಕ್ತೇವೆ ಭಕ್ತಿ ಅಂದರೆ ಕಾಮ ಅಂತ ಯಾರಾದರೂ ಹೇಳಿದರೆ ಆಗ ನಾನು ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಹೇಳ್ತಾ ಇದ್ದಾರೆ ಭಕ್ತಿ ನ ಕಾಮಯಮಾನ ನಿರೋಧ ರೂಪತ್ವ ಅದು ನಿರೋಧರ ರೂಪವಾಗಿರುವುದರಿಂದ ತಡೆಗಟ್ಟುವ ರೂಪವಾಗಿರುವುದರಿಂದ ಭಕ್ತಿ ಅಂತಕ್ಕಂಥದ್ದು ಕಾಮವಲ್ಲ ಕಾಮದಲ್ಲಿ ತಡೆಗಟ್ಟುವಿಕೆ ಅನ್ನುವುದಿಲ್ಲ ಇವತ್ತು ಯಾವುದೋ ಒಂದು ವಸ್ತುವಿನ ಬಯಕೆ ಆದರೆ ಆ ವಸ್ತುವನ್ನ ಪ್ರಾಪ್ತಿಯಾದ ಮೇಲೆ ಆಯಿತು ನನ್ನ ಬಯಕೆ ತೀರಿತು ಅಂತ ಒಬ್ಬನು ಇದುವರೆಗೂ ಹೇಳಿಲ್ಲ ಎದೆ ತಟ್ಟಿ ಹೇಳಿದ ಒಂದು ತೀರಿತೋ ಇನ್ನೊಂದು ವೇಷವನ್ನು ಧರಿಸಿ ಅದೇ ಬಯಕೆ ಬಂದು ಒದಿಸಿ ಹೀಗಾಗಿ ಅದಕ್ಕೆ ಕೊನೆಯನ್ನುವುದೇ ಇಲ್ಲ ಒಂದು ಜನ್ಮದಲ್ಲಿ ತೀರದಂತಹ ಬಯಕೆಯನ್ನ ಈ ಒಂದು ಜೀವಿಯು ತಾನು ತೀರಿಸಿಕೊಳ್ಳಿಕ್ಕೆ ಇನ್ನೊಂದು ಜನ್ಮವನ್ನು ಎತ್ತಲೂ ಕೂಡ ಅದು ಯೋಚಿಸುವುದಿಲ್ಲ ಇದು ಸಾಮಾನ್ಯ ನಿಯಮ ನಾವೇನು ಬೇಕು ಅದನ್ನ ಪಡಿತೇವೆ ಪಡೆಯಲು ಪ್ರಯತ್ನಿಸುತ್ತೇವೆ ಯಾವಾಗ ಈ ವ್ಯಕ್ತಿಗೆ ಆ ಒಂದು ಪ್ರಯತ್ನದಲ್ಲಿ ವೈಫಲ್ಯ ಉಂಟಾಗ್ತದೋ ಆತ ಇನ್ನೊಂದು ಮಾರ್ಗವನ್ನು ಅನುಸರಿಸ್ತಾನೆ ಈಗಾಗಲೂ ಮಾಡಿ ಅದನ್ನು ಪಡ್ಕೊಳ್ಬೇಕು ಹಾಗೆ ಈ ಜನ್ಮದಲ್ಲಿ ಅವನಿಗೆ ಮುಕ್ಕು ರೋಗ ಅಥವಾ ಇನ್ಯಾವುದೋ ಅಂಗವೈಕಲ್ಯಗಳು ಬಂದಾಗ ತನ್ನ ಬಯಕೆಗಳು ಈಡೇರಿದಾಗ ಆ ಜೀವಿ ಅಂತಕ್ಕಂಥದ್ದು ಆ ದೇಹವನ್ನು ಬಿಟ್ಟುಬಿಡ್ತದೆ ಈ ದೇಹವನ್ನು ಬಿಟ್ಟು ಇನ್ನೊಂದು ಹೊಸ ದೇಹ ಹೊಸ ಸಾಧನ ಯಾವುದನ್ನು ಹೊಂದಿ ಆ ಒಂದು ಕಾಮವನ್ನು ಆ ಬಯಕೆಯನ್ನು ತೀರಿಸಿಕೊಳ್ಳಬಹುದು ಅಂತಹ ದೇಹವನ್ನು ಅದು ಪ್ರಾಪ್ತಿ ಪಡೀತದೆ ಇದು ನಿಯಮ ಯೋಗಶಾಸ್ತ್ರದಲ್ಲೂ ಕೂಡ ಈ ನಿಯಮಗಳಿದೆ ಅದನ್ನ ಪತಂಜಲಿ ಮಹರ್ಷಿಗಳು ಯಾವ ರೀತಿ ನಮ್ಮ ಸಂಸ್ಕಾರಗಳು ಕೆಲಸ ಮಾಡ್ತದೆ ಅದನ್ನ ಒಂದು ಉದಾಹರಣೆ ಮೂಲಕ ಹೇಳಿದ್ದಾರೆ ವ್ಯಾಸನೂ ಕೂಡ ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ ಈ ಚಿತ್ತ ಅಂತಕ್ಕಂಥದ್ದು ಎರಡೂ ಕಡೆ ಹರಿಯಬಲ್ಲಂತಹ ನದಿಯಂತೆ ಹೀಗೂ ಹರಿದರೆ ಹೀಗೂ ಹರಿದರೆ ನಿಮ್ಮ ಈಗಿನ ನದಿ ಯಾವುದೋ ಒಂದೇ ಡೈರೆಕ್ಷನ್ ಹರಿಬೋದು ಅಥವಾ ಸಮುದ್ರ ಮುಖದಲ್ಲಿರ್ತಕ್ಕಂತಹ ನದಿ ಎರಡು ಡೈರೆಕ್ಷನ್ ಹರಿಬೋದು ಅದು ಯಾವುದೋ ನಿಮಿತ್ತವನ್ನು ಅನುಸರಿಸ್ಕೊಂಡು ಮಾತ್ರ ಯಾವಾಗ ಉಬ್ರ ಬರ್ತದೋ ಸಮುದ್ರದಲ್ಲಿ ಆವಾಗ ಅದು ಹಿನ್ನೀರು ಒಳಗೆ ಬರ್ತದೆ ಆದರೆ ಈ ಚಿಟ್ಟ ಅಂತಕ್ಕಂತಹ ನದಿ ಉಭಯವಾಹಿನಿಯಂತೆ ಎರಡೂ ಕಡೆ ಹರಿತದೆ ಇದು ಹೀಗೆ ಹರಿತೀ ಅಂತ ಹೆರಿಕಾಗುವುದಿಲ್ಲ ಯಾವಾಗ ಮನಸ್ಸಿನಲ್ಲಿ ಪುಣ್ಯ ಅಂತಕ್ಕಂಥ ಒಂದು ಸಂಸ್ಕಾರ ಇರ್ತದೋ ಆಗ ಊರ್ಧ್ವಗತಿಯಾಗಿ ಹಿಂಥ ಮನುಷ್ಯ ಲೋಕ ಗಂಧರ್ವ ಲೋಕ ಇನ್ನೂ ಉನ್ನತವಾದಂತಹ ಲೋಕಗಳು ಯಾವ ಲೋಕದಲ್ಲಿ ಹೆಚ್ಚು ಹೆಚ್ಚು ಸುಖಗಳು ಕಡಿಮೆ ಕಡಿಮೆ ಕಷ್ಟಗಳು ಇವೆಯೋ ಅಂತಹ ಲೋಕಗಳು ಅಜ್ಞಾನದಲ್ಲಿ ಏನೋ ವ್ಯತ್ಯಾಸವೇ ಅಜ್ಞಾನ ಇದರಲ್ಲೂ ಒಂದೇ ಅದರಲ್ಲೂ ಇನ್ನೂ ದಟ್ಟವಾಗಿರ್ತದೆ ಆದರೆ ಕಷ್ಟಗಳ ತಾರತಮ್ಯದಲ್ಲಿ ಸುಖದ ತಾರತಮ್ಯದಲ್ಲಿ ಹೆಚ್ಚು ಕಡಿಮೆ ಯಾವಾಗ ಪಾಪವಿಷೇತದಿಂದ ಅದು ಅಧೋಮೋಖವಾಗಿ ಹರಿತದೋ ಮನಸ್ಸು ಆವಾಗ ಮನುಷ್ಯ ಪ್ರಾಣಿ ವೃಕ್ಷ ಇನ್ನಿತರ ಸ್ಥಾವರ ಖಲಿಜಗಳ ರೂಪದಲ್ಲಿ ಅದು ಶರೀರವನ್ನು ಪಡಿತದೆ ಅಥವಾ ಇನ್ನಿತರ ನರಕಾನಿ ಲೋಕಗಳಲ್ಲಿ ಜನಿಸ್ತದೆ ಹೀಗಾಗಿ ಎರಡೂ ಕಡೆ ಹರಿಯುವಂತಹ ಯಥಾಸಿತಿ ಇದೆ ಸಾಮರ್ಥ್ಯವಿದೆ ನಮ್ಮ ಮನಸ್ಸಿಗೆ ನೀವು ಹೇಗೆ ಉಪಯೋಗಿಸ್ಕೊಳ್ತೀರೋ ಯಾವ ಸಂಸ್ಕಾರವನ್ನು ಕೊಡ್ತೀರೋ ಆ ರೀತಿಯಲ್ಲಿ ನೀವು ಅದನ್ನು ಕಾಲುವೆಯಲ್ಲಿ ತೋಡ್ತೀರ ಯಾವ ಕಡೆ ಕಾಲುವೆ ತೋಡ್ಬೇಕು ಅಂತ ನಿಮ್ಗೆ ಇಷ್ಟವಿದೆಯೋ ಆ ಕಡೆ ಅದಕ್ಕೆ ಹೋಗ್ತೀರ ಶರೀರವನ್ನು ಪಡಿತು ಅದೊಂದಾಯಿತು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಪತಂಜಲಿ ಮಹರ್ಷಿಗಳು ತಟ ಕ್ಷೇತ್ರಿಕವದಲ್ ಅಂತ ಯಾವ ರೀತಿ ಒಂದು ಹೊಲ ಅಥವಾ ಗದ್ದೆ ಇರ್ತದೆ ಈಗ ಗದ್ದೆಗೆ ನೀರು ಹಾಯಿಸಬೇಕು ಏನು ಮಾಡ್ತಾರೆ ರೈತರು ಆ ಬದುಕಿನಲ್ಲಿ ನೀರು ಹಾರಿಸ್ಲಿಕ್ಕೆ ಹಾಯಿಸ್ಲಿಕ್ಕೆ ಒಂದು ಜಾಗ ಮಾಡಿರ್ತಾರೆ ಆ ಕಟ್ಟೆಯನ್ನು ಯಾವಾಗ ಸರಿಸ್ತಾರೋ ಅಷ್ಟೇ ಮಾಡೋದು ಅವ್ರ ಕೆಲಸ ನೀರು ತರೋದಲ್ಲ ನೀರು ಅದಾಗದೇ ಬರ್ತಾ ಇರ್ತಾರೆ ಕಾಲು ಆ ಸಂಸ್ಕರಣವನ್ನು ಬರ್ತಾ ನೀವು ಎಲ್ಲೆಲ್ಲ ತೆಗಿತಾರೋ ಆ ಕ್ಷೇತ್ರ ಯಾವ ರೀತಿ ಉಂಟೋ ಆ ಕ್ಷೇತ್ರದಲ್ಲಿ ನೀರು ಅದೇ ರೀತಿ ತುಂಬತದೆ ನಿಮ್ಮ ಹೊಲ ಅಂತಕ್ಕಂಥದ್ದು ತ್ರಿಭುಜಾಕಾರದಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿದ್ದರೆ ನೀರೂ ಕೂಡ ತ್ರಿಭುಜಾಕಾರದಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ತುಂಬುತ್ತದೆ ಅಥವಾ ಚತುಷ್ಕೋಣದಲ್ಲಿ ಸ್ಕ್ವೇರ್ ಶೇಪ್ನಲ್ಲಿದ್ದರೆ ನೀರೂ ಕೂಡ ಸ್ಕ್ವೇರ್ ಶೇಪ್ನಲ್ಲಿ ತುಂಬತದೆ ನೀರಿನ ದೋಷ ಅಲ್ಲ ನಿಮ್ಮ ಕ್ಷೇತ್ರದ ದೋಷ ನಿಮ್ಮ ಗದ್ದೆಯ ದೋಷ ನಿಮ್ಮ ಹೊಲ ಯಾವ ರೀತಿ ಮಾಡಿದ್ರೋ ಆ ರೀತಿಯ ದೋಷ ಅದಕ್ಕೆ ಅನುಸಾರವಾಗಿ ಈ ಮನುಷ್ಯ ಕೆಲಸ ಮಾಡ್ತದೆ ಹಾಗೆಯೇ ಈ ಸಂಸ್ಕಾರ ಅಂತಕ್ಕಂಥದ್ದು ವಿವಿಧ ಶರೀರವನ್ನು ಪಡೀತದೆ ಹುಡ್ಕೊಂಡು ಹೋಗ್ತದ್ದು ನನ್ನ ಈ ಸಂಸ್ಕಾರಕ್ಕೆ ನನ್ನ ಈ ಭೋಗಕ್ಕೆ ಮುಂದೆ ಯಾವ ಜನ್ಮ ನನಗೆ ನಾನು ತೆಗೆದುಕೊಳ್ಳಲಿ ಅಂತ ಅದಕ್ಕೆ ಅಷ್ಟು ಮಟ್ಟಿಗೆ ಸ್ವಾತಂತ್ರ್ಯವೂ ಇಲ್ಲ ಸಂಸ್ಕಾರದಿಂದ ನಿಯೋಜಿತವಾಗಿ ಅದಕ್ಕೆ ಅರ್ಜುನ ಒಂದು ಮಾತನ್ನು ಕೇಳ್ತಾನೆ ಅತಕ್ಕೇನ ಪ್ರಯುಕ್ತೋಯ್ ಪಾಪಂ ಚರತಿ ಪುರುಷ ಯಾವುದರಿಂದ ಯುಕ್ತನಾಗಿ ಯಾವುದರಿಂದ ಪ್ರೇರಿತನಾಗಿ ಮನುಷ್ಯ ಅಂತಕ್ಕಂಥ ಪಾಪವನ್ನು ಮಾಡ್ತಾನೆ ಲೋಕದಲ್ಲಿ ಆಗ ಭಗವಂತ ನಿಧಾನಕ್ಕೆ ಮನಸ್ಸಿನ ವಿಚಾರವನ್ನು ತರ್ತ ಕಾಮ ಏಷ ಕ್ರೋಧ ಏಷ ರಜೋಗಣ ಸಮ್ಭವ ಅಂತ ಹೇಳ್ತಾರೆ ಕಾಮಕ್ರೋಧಗಳ ಆಟ ಒಪ್ಪ ಇದು ಇನ್ನೇನಲ್ಲ ಅವುಗಳು ನಿನ್ನ ಆಧ್ಯಾತ್ಮಿಕವಾಗಿ ಶತ್ರುಗಳು ಅವನ್ನು ನೀನು ಗೆಲ್ಲಬೇಕು ಹೊರಗಿನ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಮುಂಚೆ ಅವನ್ನು ನೀನು ಗೆಲ್ಲಬೇಕು ಆಗ ಈ ಲೋಕದಲ್ಲಿ ನೀನು ಗೆದ್ದವಂತೆ ಆಗುತ್ತೀ ಅದನ್ನು ಭಗವಂತ ಹೇಳ್ತಾನೆ ಈ ಸಂಸ್ಕಾರ ವಿಷಯವಾಗಿ ಮಾತನಾಡ್ತಾ ಕಾಮ ಅಂತಕ್ಕಂಥದ್ದು ಸಂಸ್ಕಾರವನ್ನು ಹುಟ್ಟು ಹಾಕುವಂತಹ ಶಕ್ತಿ ಇರ್ತಕ್ಕಂಥದ್ದು ಒಂದು ಆದರೆ ಭಗವತ್ ಪ್ರೇಮ ಭಕ್ತಿ ಅಂತಕ್ಕಂಥದ್ದು ಇರುವಂತಹ ಸಂಸ್ಕಾರವನ್ನು ಜನ್ಮಗಳು ನೀಡುವಂತಹ ಸಂಸ್ಕಾರವನ್ನು ಸುಟ್ಟು ಹಾಕುವಂಥದ್ದು ಈ ಸಂಸ್ಕಾರ ಅನ್ನುವಂಥ ಬೀಜವನ್ನು ಹುರಿದರೆ ಪುನಃ ನೀವು ನೆಟ್ಟರೆ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಾ ಕೂಡ ಅದು ಪುನಃ ಸಂಸ್ಕಾರವನ್ನು ಉತ್ಪತ್ತಿ ಮಾಡುವುದಿಲ್ಲ ಹುರಿದ ಬೀಜ ಯಾವತ್ತೂ ಮೊಳಕೆ ಹೊಡೆಯುವುದಿಲ್ಲ ಹಾಗೆಯೇ ಒಮ್ಮೆ ಆ ನಿಶ್ಚಲವಾದಂತಹ ಭಕ್ತಿಯನ್ನು ಭಗವಂತನಲ್ಲಿ ಪ್ರೇಮವನ್ನು ಪಡೆದು ನಂತರ ನೀವು ಸಮಾಜದಲ್ಲಿ ಹೇಗೆ ಬೇಕಾದರೂ ಆಗಿವೆ ಯಾವ ಕಾರ್ಯಕ್ಷೇತ್ರದಲ್ಲಿ ಬೇಕಾದ ದುಮುಕಿ ಯುದ್ಧ ಮಾಡ್ತಾ ನಿಮಗೆ ಅದರಲ್ಲಿರ್ತಕ್ಕಂತಹ ದೋಷಗಳೇ ಆಗಲಿ ಅದರಲ್ಲಿರ್ತಕ್ಕಂತಹ ಪುಣ್ಯಮೆ ಆಗಲಿ ನಿಮ್ಮನ್ನು ತಾಕೋದು ಎರಡೂ ತಾಕೋದಿಲ್ಲ ಪುಣ್ಯವೂ ತಾಕೋಲ್ಲ ಒಂದು ಬೇಡವೋ ಇನ್ನೊಂದು ಬರುತ್ತೆ ಇದು ಬೇಡವೋ ಅದು ಬರುತ್ತೆ ಅದು ಜೊತೆ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅಟ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಕಾಮದಲ್ಲಿ ಬಯಕಿಯಲ್ಲಿ ಕೃಷ್ಣೆಯನ್ನು ಮನಸ್ಸಿನಲ್ಲಿ ಬೇಕು ಬೇಕು ಬೇಕು ಬೇಕು ಅಂತಕ್ಕಂಥ ವೃತ್ತಿಯನ್ನು ಜಾಸ್ತಿ ಮಾಡುವಂತಹ ಸ್ವಭಾವವನ್ನು ಹೊಂದಿದೆ ಹೇಗಪ್ಪ ಅಂತೇಳಿದ್ರೆ ಉಪ್ಪು ನೀವೆಷ್ಟು ತಿಂದರೂ ನೀರು ಇನ್ನೂ ಜಾಸ್ತಿನೇ ಕುಡಿಬೇಕು ಉಪ್ಪು ತಿಂದಷ್ಟು ನೀರು ಜಾಸ್ತಿ ಕುಡಿಬೇಕು ಆದರೆ ಭಕ್ತಿ ಅಂತಕ್ಕಂಥದ್ದು ಆ ರೀತಿಯಲ್ಲ ಅದು ಮಧುರ ಸಿಹಿಯಾದದ್ದು ಕಿಂಚಿತ್ ಸ್ವಲ್ಪವೇ ಸ್ವೀಕರಿಸಿದ್ರು ಸಾಕು ಜನ್ಮ ಜನ್ಮಾಂತರದ ಎಲ್ಲ ಸಂಸ್ಕಾರಗಳನ್ನು ನಾಶ ಮಾಡಿ ನಿಮ್ಮ ಬಯಕೆಗಳನ್ನು ತೃಪ್ತಿ ಮಾಡ್ತಕ್ಕಂಥದ್ದು ಅದೇ ಭಗವಂತ ಹೇಳು ಎರಡನೆಯ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಯಾರಿಗೆ ಈ ಜ್ಞಾನ ಅಥವಾ ಈ ಭಕ್ತಿ ಪ್ರಾಪ್ತಿಯಾಗಿದೆಯೋ ಅವನು ಹೇಗೆ ಅಂತ ಹೇಳಿದ್ರೆ ಆಪೂರ್ಯಾನ ಮಚಲ ಪ್ರವಿಷ್ಟಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಪ್ರಶಂತಿ ಸರ್ವೇ ನ ಶಾಂತಿ ಮಾಪ್ನೋತಿ ನ ಕಾಮ ಎರಡರ ವ್ಯತ್ಯಾಸವನ್ನು ಹೇಳಿದ್ದಾನೆ ಕಾಮಿ ಅನ್ನೋದು ಹೇಗಿರುತ್ತೆ ಜ್ಞಾನಿಯಾದವನಿಗೆ ಭಕ್ತಿಯ ಭಕ್ ಭಕ್ತಿಯೋಗದಲ್ಲಿ ಇದ್ದವನಿಗೆ ಹೇಗೆ ಇರ್ತದೆ ಮನಸ್ಸೂಕ್ತ ಈಗ ಸಮುದ್ರಕ್ಕೆ ಪ್ರತಿ ನಿಮಿಷವೂ ಪ್ರತಿ ಸೆಕೆಂಡು ಕೂಡ ಎಷ್ಟು ನದಿಗಳು ಬಂದು ಸೇರ್ತಾ ಇರ್ತದೆ ಸಮುದ್ರ ಯಾವತ್ತಾದರೂ ಓವರ್ಲೋಡ್ ಆಗಿದ್ದುಂಟೆ ಯಾವತ್ತೂ ಅದು ಸಾಹಕಂತ ಹೇಳೋದೇ ಇಲ್ಲ ಅದು ಹಾಗೆ ತನ್ನಿಂದ ತಾನೇ ಹೀಗೇ ಇರ್ತದೆ ಆ ಗಾಂಭೀರ್ಯ ಆ ಸಮುದ್ರದ ದಾಂಭೀರ್ಯವನ್ನು ಹಾಗೆ ಉಳಿಸ್ಕೊಡ್ತಾರೆ ಆ ಶಕ್ತಿ ಈ ಭಕ್ತಿಯಲ್ಲಿ ನಿಷ್ಠನಾದವನಿಗೆ ಬರ್ತದೆ ಅವನಿಗೆ ಎಷ್ಟೊಂದು ಸಂಸ್ಕಾರಗಳಿದೆ ಹಿಂದಿನ ಸಂಸ್ಕಾರಗಳು ಅದು ಕೆಲಸ ಮಾಡ್ತಾ ಇರ್ತದೆ ಕೆಲಸ ಮಾಡಲ್ಲ ಅಂತಲ್ಲ ಇರ್ತದೆ ಆಗಾಮೀಗ ಇದಾಗಿರ್ಬೋದು ಸಂಸ್ಕಾರಗಳು ಮತ್ತೆ ಅವನ ಸಂಚಿತ ಕರ್ಮಗಳಾಗಿರ್ಬೋದು ಅವನ ಮಾಡಿದ್ದಂತಹ ಕರ್ಮಗಳು ಅವೆಲ್ಲವೂ ಕರ್ಮಗಳನ್ನ ಕೊಡ್ತಾ ಇರ್ತವೆ ಅವನ ಮನಸ್ಸಿನ ಆಸೆಯನ್ನು ಹುಟ್ಟಿಸ್ತಾ ಇರ್ತವೆ ಆದರೆ ಈ ಭಕ್ತನಾನು ಅದರಿಂದ ಯಾವುದೇ ಒಂದು ವಿಚಲಿತವನ್ನ ಡಿಸ್ಟರ್ಬೆನ್ಸ್ ಅನ್ನ ಅರ್ಚನೆಯನ್ನು ಹೊಂದುವುದಿಲ್ಲ ಹೀಗೆ ಇರ್ತಾನೆ ಅದೇ ನಿರೋಧ ಅದೇ ನಿರೋಧ ಈಗ ನಿರೋಧಸ್ತು ಲೋಕವೇದ ವ್ಯಾಪಾರ ನ್ಯಾಸ ಅಂತ ಹೇಳಿ ನಿರೋಧ ಅನ್ನುವಂಥ ಶಬ್ದಕ್ಕೆ ನಾಡಾದ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲೋಕ ಅಂದರೆ ಈ ಜಗತ್ತಿನ ನಾನು ನಾವು ಪ್ರತಿ ದಿವಸವೂ ಬೆಳಿಗ್ಗೆ ಎದ್ದಿನಿಂದ ರಾತ್ರಿ ಮಲಗುವವರೆಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೇವೆಯೋ ಅದರ ವೇದ ಅಂದರೆ ಧರ್ಮ ಕಾರ್ಯಗಳು ಯಜ್ಞಯಾಗಗಳು ಇನ್ನೇನು ವೇದಗಳಲ್ಲಿ ವಿಹಿತವಾಗಿದೆಯೋ ವೇದಗಳು ಹೇಳ್ತವೆಯೋ ಆ ಎಲ್ಲ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೇವೆ ಹೌದು ಅಲ್ವಾ ಅದರ ನ್ಯಾಸ ಅಂತ ಹೇಳ್ತೇವೆ ನ್ಯಾಸ ಅಂದರೆ ಏನು ಕಳೆದ ತರಗತಿಯಲ್ಲಿ ಅದರ ಒಂದು ಪೀಠಿಗೆಯನ್ನು ಕೊಟ್ಟೆ ಅಷ್ಟೆ ನ್ಯಾಸ ಅಂದರೆ ನೀ ಪೂರ್ವಕ ಆಸ ಇಡುವುದು ನಿತರಾನ್ ಆಸ ಚೆನ್ನಾಗಿ ಇಡ್ತಕ್ಕಂಥದ್ದು ಅಥವಾ ಎಸಿ ತಕ್ಕಂಥದ್ದು ಎರಡೂ ಅರ್ಥ ಇದೆ ಸನ್ಯಾಸದಲ್ಲಿ ಎಸಿ ತಕ್ಕಂತಹ ಅರ್ಥ ಬರ್ತದೆ ಸನ್ಯಾಸ ಅಂತ ಹೇಳಿ ಎಲ್ಲವನ್ನು ಎಸ್ಬಿಡ್ತಕ್ಕಂಥದ್ದು ಬಿಟ್ಟೆ ಅಂತಕ್ಕಂಥದ್ದು ಎಸ್ ಬಿಡ್ತಕ್ಕಂಥದ್ದು ಅಹಂಭಾವವನ್ನು ಎಷ್ಟು ಬಿಡ್ತಕ್ಕಂಥದ್ದು ಇದು ಸನ್ಯಾಸದ ಅರ್ಥ ಆದರೆ ಪೂಜೆ ಇಂತಹ ಭಕ್ತಿಗಳಲ್ಲಿ ಯಾವ ರೀತಿ ಅರ್ಥವನ್ನು ತೆಗೆದುಕೊ ತೆಗೆದುಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಅರ್ಪಣೆ ಹೇ ಪರಮಾತ್ಮ ಯಾವ ಯಾವ ಕೆಲಸಗಳನ್ನು ಯದ್ಯ ಕರೋಮಿ ಸಕಲಂ ಶಂಭೋ ಸರ್ವ ತವಾರಾಧನ ಶಿವಮಾಂಸಪೂಜೆ ನಾನು ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದೀನಿಯೋ ಏನೇನು ಹೋಮಗಳನ್ನು ಮಾಡ್ತಾ ಇದ್ದೇನೆಯೋ ಏನೇನು ದಾನಗಳನ್ನು ಕೊಡ್ತಾ ಇದ್ದೀನಿಯೋ ಅದೆಲ್ಲವೂ ನಿನ್ನ ಶಕ್ತಿ ಇಲ್ಲ ಹೀಗಾಗಿ ಅದರ ಫಲವೂ ಕೂಡ ನನಗೆ ಬೇಡ ನಿನಗೆ ನಮ್ಗೆ ಗೊತ್ತಿಲ್ಲ ಅದರ ಫಲ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ ಯಾಕೆಂಥೇಳಿದ್ರೆ ಕರ್ಮ ಅಂದರೆ ನಾವು ಯಾವುದೇ ಕರ್ಮವನ್ನು ಶುದ್ಧವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಶ್ರೀಕೃಷ್ಣನ ಹೇಳ್ತಾನೆ ಯಾವ ರೀತಿ ಬೆಂಕಿಯ ಜೊತೆಗೆ ಹೊಗೆ ಒಟ್ಟು ಒಟ್ಟಿಗೆ ಬರ್ತದೆಯೋ ಪುಣ್ಯಕರ್ಮದ ಜೊತೆಗೆ ಪಾಪಕರ್ಮವು ನಾವು ಉಂಟಾಗ್ತಾ ಇರ್ತೇವೆ ನಮ್ಗೆ ಗೊತ್ತಿಲ್ಲದೆ ಗೊತ್ತಿದ್ದು ಗೊತ್ತಿಲ್ಲದೆ ಹೀಗಾಗಿ ಅದನ್ನು ತಡೆಗಟ್ಟಿ ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಏನ್ ಮಾಡಬೇಕು ಈ ಜನ್ಮಗಳನ್ನು ನಾಶ ಮಾಡಬೇಕಾದ್ರೂ ಏನ್ಮಾಡ್ಬೇಕು ಭಗವಂತನ ಲಾಭ ಭಕ್ತಿಯ ಲಾಭ ಪಡಿಬೇಕಾದ್ರೂ ಏನು ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಅರ್ಪಣೆ ಮಾಡಬೇಕು ಆ ನ್ಯಾಸ ಅಂದರೆ ಹಾಗೆ ಹೇ ಪರಮಾತ್ಮ ಪ್ರತಿಯೊಂದು ನಿನ್ನದೇ ನಂದಲ್ಲ ಅಂತ ಇರು ಈ ನಮಃ ಅನ್ನುವಂಥ ಶಬ್ದಕ್ಕೆ ಅದೇ ಅರ್ಥ ಆ ಶಬ್ದದಲ್ಲಿ ಕೇವಲ ಮೂರು ಅಕ್ಷರಗಳಿವೆ ಮೂರ ಎರಡೇ ಅಲ್ವಾ ಮೂರು ನ ಮ ಮತ್ತು ವಿಸರ್ಗ ವಿಸರ್ಗವು ಕೂಡ ಒಂದು ಅಕ್ಷರ ಮ ಅಂದ್ರೆ ಅದನ್ನ ಪಾಂಚರಾತ್ರ ಆಗಮಗಳಲ್ಲಿ ಹೇಳ್ತಾರೆ ವಿಶಿಷ್ಟಾತಗಳದ್ದು ಪಾಂಚರಾತ್ರ ಆಗಮ್ ಹೇಳ್ತಾರೆ ನಮ ಅನ್ನುವಂಥ ಶಬ್ದಕ್ಕೆ ಏನರ್ಥ ಯಾವ ಯಾವ ವಿಷಯಗಳಲ್ಲಿ ನಾನು ನನ್ನದು ಅಂತಕ್ಕಂತಹ ಬುದ್ಧಿ ಇದೆಯೋ ನನ್ನದಲ್ಲ ನ ಮಾ ಅಂದ್ರೆ ನಾನು ನನ್ನದು ಅದರ ದ್ಯೋತಕ ಮಾ ಅಹಂ ಅಂತ ಏನು ಮನುಷ್ಯ ಹೇಳ್ತಾನೋ ಪ್ರತಿನಿತ್ಯ ಬೆಳಿಗ್ಗೆ ಆದರೆ ರಾತ್ರಿ ಆದರೆ ಹಗಲು ಎರಡು ಅವನ ಚಿಂತನೆಗಳು ಇದೆ ಅವನು ನಾನು ನನ್ನದು ಇಲ್ಲದೆ ಏನನ್ನೂ ಮಾಡುವುದಿಲ್ಲ ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ನಾನು ನನ್ನದು ಅನ್ನ ನ ನಿರಾಕರಿಸಿ ಹೇಗೆ ನಿರಾಕರಿಸುವುದು ಆಗುದಿಲ್ಬಲ್ಲ ಅದು ನಿರಾಕರಿಸಲಿಕ್ಕೆ ಆಗುದಿಲ್ಬಲ್ಲ ಅದಕ್ಕೆ ಶ್ರೀರಾಮಕೃಷ್ಣರು ಹೇಳಿಕೊಟ್ಟಿದ್ದಾರೆ ಉಪಾಯ ಅವರು ಹೇಳ್ತಾರೆ ಈ ಅಹಂಕಾರ ಅಂತಕ್ಕಂಥದ್ದು ಬಡ ಹೋಗುವುದಿಲ್ಲ ಈ ಅಹಂಕಾರ ಅಂತಕ್ಕಂಥದ್ದು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ ಹೀಗಾಗಿ ಆ ಅನಿಷ್ಟ ಮುಂಡೆಯರನ್ನು ಅವ್ರು ಹೇಳೋದು ಹಾಗೆ ಏನ್ ಮಾಡಬೇಕಂತೆ ಅದನ್ನ ದಾಸೋಹ ಮಾಡಿ ಇಡಬೇಕು ಹೇ ಪರಮಾತ್ಮ ನಾನು ನಿನ್ನ ದಾಸ ಇದೆಲ್ಲ ನನ್ನದಲ್ಲ ನಿನ್ನ ಶಕ್ತಿಯಿಂದ ನಡೀತಾ ಇದೆ ತಗೋ ಇದು ನೀನು ಈ ರೀತಿಯಾದಂತಹ ಪ್ರತಿಯೊಂದು ಕೆಲಸದ್ದು ಹೇಳ್ಕೊಂಡು ಬರ್ತಾ ಇದೆ ಮನಸ್ಸಿಗೆ ಹೇಳ್ಕೊಂಡು ಬರ್ತಾ ಇದೆ ಇದೇ ಟ್ರೈನಿಂಗ್ ಅಂದರೆ ಅಭ್ಯಾಸ ಅಂದರೆ ಇದು ಇದರಲ್ಲೂ ಕೂಡ ಅಶಾಂತಿ ಅಂತ ನ್ಯಾಸದಲ್ಲಿರ್ತಕ್ಕಂಥ ಆಸವೇ ಅಭ್ಯಾಸದಲ್ಲೂ ಇದೆ ಅಭ್ಯಾಸ ಅಂದ್ರೂ ಕೂಡ ಪದೇ ಪದೇ ಇಡ್ತಕ್ಕಂಥದ್ದು ಅಲ್ಲೇ ಇಡ್ತಕ್ಕಂಥದ್ದು ಎಲ್ಲಿ ಇರ್ತಕ್ಕಂಥದ್ದು ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಡ್ತಕ್ಕಂಥದ್ದು ಅದೇ ಅಭ್ಯಾಸ ಅಭಿ ಅಂದರೆ ಅಲ್ಲಿ ಅಂತ ಯಾವುದೋ ಒಂದು ಆಧಾರದಲ್ಲಿ ಅಂತ ಯಾವುದೋದು ಆಧಾರ ಭಗವಂತನ ಪಾದ ಬಂದ ಅದರಲ್ಲಿ ಮನಸ್ಸನ್ನು ನಿಕ್ಷೇಪ ಮಾಡ್ತಕ್ಕಂಥದ್ದೇ ಅದೇ ನ್ಯಾಸ ಈ ಯಾವ ಕರ್ಮಗಳನ್ನೂ ಕೂಡ ನಾವು ಬಿಡಲಿಕ್ಕೆ ಆಗುವುದಿಲ್ಲ ಹೀಗಾಗಿ ಮಾಡಬೇಕು ಆ ಕರ್ಮದಲ್ಲಿರ್ತಕ್ಕಂತಹ ಮಹತ್ವ ಬುದ್ಧಿಯನ್ನ ನನ್ನದು ಅಂತಕ್ಕಂಥ ಬುದ್ಧಿಯನ್ನು ಬಿಡಬೇಕು ಈ ಬಿಡುವುದನ್ನೇ ನ್ಯಾಸ ಅಂತ ಹೇಳ್ತಾರೆ ಇನ್ನು ಈ ನ್ಯಾಸದ ಸೂಕ್ಷ್ಮವಾದಂತಹ ಒಂದು ಅರ್ಥ ಇದೆ ಅದನ್ನ ರಾಮನುಜಾಚಾರ್ಯ ಹೇಳ್ತಾರೆ ತುಂಬ ಸೊಗಸಾಗಿ ಹೇಳ್ತಾರೆ ಅದನ್ನ ಅವರು ಲಕ್ಷ್ಮೀ ತಂತ್ರದಿಂದ ಆರಿಸ ಮಾಡಿದ್ದಾರೆ ಈ ಲಕ್ಷ್ಮೀತಂತ್ರ ಅಂತಕ್ಕಂಥದ್ದು ಕೂಡ ವಿಶಿಷ್ಟ ದ್ವೈತಕ್ಕೆ ಸೇರಿದಂತಹ ಪಾಂಚರಾತ್ರ ಆಗಮಗಳಿಂದ ಅವರು ಆರಿಸಿದ್ದಾರೆ ಅನೇಕ ಆಗಮಗಳಿದ್ದಾರೆ ವೈಕಾಂಶ ಆಗಮ ನಾರದ ಪಂಚರಾತ್ರ ಲಕ್ಷ್ಮೀತಂತ್ರ ಅಹಿರ್ಬುದ ಸಂಹಿತ ಇತ್ಯಾದಿ ಸಾತ್ವತ ಸಂಹಿತ ಅನೇಕ ಆಗಮಗಳು ಈ ಪಾಂಚರಾತ್ರ ಆಗಮಗಳಲ್ಲಿ ಬರ್ತವೆ ಬ್ರಹ್ಮಹಾರ ಶೈವಹಾರನ ಇತ್ಯಾದಿ ಅದರಲ್ಲಿ ಒಂದು ಕಡೆ ಹೇಳ್ತಾರೆ ನ್ಯಾಸ ಅನ್ನುವಂಥ ಶಬ್ದಕ್ಕೆ ಶರಣಾಗತಿ ಅಂತಕ್ಕಂಥ ಶರಣಾಗುವಂಥದ್ದೇ ನ್ಯಾಸ ಏನಿದು ಯಾವ ರೀತಿಯಲ್ಲಿ ಈ ಶರಣಾಗತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಆನುಕೂಲ್ಯ ಸಂಕಲ್ಪ ಪ್ರಾತಿಕೂಲ ವರ್ಜನ ರಕ್ಷಿಷ್ಯತಿ ಇಲ್ಲಿ ವಿಶ್ವಾಸ ೃತ್ವ ವರ್ಣ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಈ ಶರಣಾಗತಿ ಅಂತಕ್ಕಂಥದ್ದು ಈ ಭಕ್ತನು ಅಂತಕ್ಕಂಥವನು ಆರು ವಿಧದಲ್ಲಿ ಮಾಡ್ತಾನಂತ ಯಾವುದಿದು ಆರು ವಿಧದಲ್ಲಿ ಆರು ವಿಧದಲ್ಲಿ ಹೇಗೆ ಅವನು ಮನಸ್ಸನ್ನು ಇಡ್ತಾನೆ ಭಗವಂತನಲ್ಲಿ ಅಂತ ಹೇಳಿದ್ರೆ ತುಂಬ ಸೊಗಸ ಹೇಳ್ತಾಳೆ ಆನುಕೂಲ್ಯಸ್ ಸಂಕಲ್ಪ ಏನಿದು ಆನುಕೂಲ ಸಂಕಲ್ಪ ಅನುಕೂಲವಾದದ್ದನ್ನೇ ಮಾಡಬೇಕು ಅದರಲ್ಲಿ ಆ ಲಕ್ಷ್ಮೀ ಕಂತದಲ್ಲಿ ಲಕ್ಷ್ಮೀ ಶುಕ್ರನಿಗೆ ಬೋಧಿಸ್ತಾಳೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಈ ರೀತಿ ಹೇಳ್ತಾಳೆ ಆ ಪರಮಾತ್ಮನಂತ ಕಂತನು ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮರೂಪದಲ್ಲಿ ಇದ್ದ ಅದೇ ಪರಮಾತ್ಮ ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಈ ಪ್ರತಿಯೊಂದು ಜೀವಿಯಲ್ಲೂ ಇದ್ದ ಮೇಲೆ ನಾವು ಆ ಒಂದು ಪ್ರತಿಯೊಂದು ಜೀವಿಗೆ ಅನುಕೂಲವಾದಂತಹ ರೀತಿಯಲ್ಲೇ ಆಚರಣೆಯನ್ನು ಮಾಡಬೇಕು ಅದಕ್ಕೆ ಯಾವುದೇ ಬಗೆಯಾದಂತಹ ಮನಸ್ಸಿನಲ್ಲೇ ಆಗಲಿ ಮಾತಿನಲ್ಲೇ ಆಗಲಿ ಕೃತಿಯಲ್ಲೇ ಆಗಲಿ ಕೇಡನ್ನ ಬಗೆಯಬಾರದು ಇದೇ ಆನುಕೂಲ್ಯಸ್ಥೆ ಸಂಕಲ್ಪ ಹೇ ಪರಮಾತ್ಮ ಪ್ರತಿಯೊಂದು ಜೀವಿಯಲ್ಲೂ ನೀನೇ ಇದ್ಯಾ ಅಂತರ್ಯಾಗಿರುವುದು ವಿದ್ಯ ಹೀಗಾಗಿ ನಾನು ಯಾರ ಮನಸ್ಸನ್ನು ನೋಯಿಸುವುದಿಲ್ಲ ಅಂತ ಭಕ್ತ ಹೇಳ್ತಾರೆ ಸಂಕಲ್ಪವನ್ನು ಮಾಡ್ತಾರೆ ಇದೇ ಆನುಕೂಲ್ಯ ಸಂಕಲ್ಪ ಅಂತ ಪ್ರಾತಿಕೂಲ್ಯಸ ವರ್ಜನನು ಎರಡನೇ ಇದು ಅದರ ವಿರುದ್ಧ ಪ್ರತಿಯೊಂದು ಜೀವಿಗೂ ಕೂಡ ನನ್ನಿಂತ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರದೇ ಇರಲಿ ಅವರಿಗೆ ಮನಸ್ಸನ್ನು ನೋವುಂಟು ಮಾಡದೆ ಇರುವಂತಹ ಆಚರಣೆಯನ್ನು ನಾನು ಮಾಡುವಂತಾಗಲಿ ಅತಕ್ಕಂಥ ಏನೊಂದು ಸಂಕಲ್ಪವಿದೆಯೋ ಅದೇ ಪ್ರಾತಿಕೂಲ್ಯಸ ವರ್ಜನ ಪ್ರತಿಯೊಂದು ಜೀವಿಗೂ ಹಿತಕರವಾದದ್ದನ್ನೇ ನಾನು ಮಾಡ್ತೇನೆ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡುವುದಿಲ್ಲ ಈ ಒಂದು ಸಂಕಲ್ಪವೇ ಎರಡು ಬಗೆಯ ಪರಮಾತ್ಮನ ಶರಣಾಗತಿ ಅಂತ ಇಲ್ಲಿ ಯಾಕೆ ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಒಂದು ಜೀವಿಯ ಮನಸ್ಸನ್ನು ನೋಯಿಸ್ತೇ ಇರಬೇಕಾದ್ರೆ ನಾವು ನಮ್ಮ ಆಚರಣೆಯನ್ನು ಹೇಗೆ ನಿಯಮಿತಗೊಳಿಸಬೇಕು ಪ್ರತಿ ದಿವಸ ಆಲೋಚನೆ ಮಾಡಬೇಕು ಎಷ್ಟು ಎಚ್ಚರದಿಂದ ಜೀವನವನ್ನು ನಡೆಸಬೇಕು ಹಗಲು ಇರಲು ಎಷ್ಟು ಎಚ್ಚರದಿಂದ ಜೀವನವನ್ನು ನಡೆಸಬೇಕು ಆ ಜೀವನವನ್ನು ನಡೆಸಬೇಕಾದ್ರೆ ಆ ಮನಸ್ಸು ಅಷ್ಟೇ ಎಚ್ಚರವಾಗಿರ್ತದೆ ಶುದ್ಧವಾಗ್ತಾವ ಮುಖ್ಯತೆ ಶುದ್ಧವಾದಂತಹ ಮನಸ್ಸು ಮಾತ್ರ ಭಗವಂತನ ಪಾದಪದ್ಮಗಳಲ್ಲಿ ಅರ್ಪಿಸಲು ಯೋಗ್ಯ ಇಲ್ಲದೆ ಹೋದರೆ ಅದು ಅಯೋಗ್ಯ ಭಗವಂತ ಶುದ್ಧ ಸ್ವರೂಪಿ ಅವನಿಗೆ ಕಲ್ಮಶ ಉಳ್ಳದು ಉಳ್ಳದ್ದು ಏನನ್ನೂ ಕೊಡಬಾರದು ನಿಷ್ಕಲ್ಮಶವಾದದ್ದನ್ನೇ ಕೊಡಬೇಕು ಹಾಗೆ ನಮ್ಮ ಚಾರಿತ್ರ್ಯವನ್ನು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಬೇಕಾದ್ರೆ ದೈನಂದಿನ ಜೀವನದಲ್ಲಿ ಈ ಸಂಕಲ್ಪವನ್ನು ಮಾಡ್ತಾನಂತೆ ಭಕ್ತ ಆನುಕೂಲ್ಯ ಸಂಕಲ್ಪ ಪ್ರಾತಿಕೂಲ್ಯ ವರ್ಜನ ರಕ್ಷಿಸ್ಯತಿ ಇಲ್ಲಿ ವಿಶ್ವಾಸ ರಕ್ಷಿಸ್ಯತಿ ಇಲ್ಲಿ ವಿಶ್ವಾಸ ನಮ್ಮಲ್ಲಿ ವಿಶ್ವಾಸವಿದೆ ಆದರೆ ಎಲ್ಲ ಬೇಡದಿದ್ದಂತಹ ವಿಶ್ವಾಸ ಭಗವಂತನಲ್ಲಿ ವಿಶ್ವಾಸ ಅದು ಇದೆ ಎಲ್ಲರೂ ಹೇಳ್ತಾರೆ ಅದು ಹೇಗಪ್ಪ ಅಂತ ಹೇಳಿದ್ರೆ ರಾಮಕೃಷ್ಣ ತಮಾಷೆ ಮಾಡ್ತಾರೆ ನಾವು ಈ ಮಕ್ಕಳು ಹೇಳ್ತವಂತೆ ತಮಾಷೆಗೆ ದೇವರಾಣಿಗೂ ಅಂತ ನಿಜವಾಗಿ ಹೋಗ್ತೇ ದೇವರಾಣಿ ಅಂದರೆ ಅರ್ಥ ಗೊತ್ತಿಲ್ಲ ಎಷ್ಟು ಗಾಂಭೀರ್ಯ ಇದೆ ಎಷ್ಟು ಸೀರಿಯಸ್ನೆಸ್ ಇದೆ ಈ ಒಂದು ಶಬ್ದದಲ್ಲಿ ಅಂತ ದೇವರ ಮೇಲೆ ಆನೆ ಇಟ್ಟು ಯಾಕೆ ಅಂತ ಹೇಳಿದ್ರೆ ಮನೆಯ ದೊಡ್ಡಮ್ಮ ಚಿಕ್ಕಮ್ಮ ಅಂದರೆಲ್ಲ ಅದೇ ರೀತಿ ಆಡ್ತಾ ಇರ್ತಾವ ದೇವರಾಣಿಗೂ ಅಂತ ಹೇಳಿ ಅವರ ಮಾತನ್ನೇ ಇದು ಕೇಳಿಕೊಂಡು ಇದು ಹೇಳುತ್ತೆ ಅದರ ಮಾತಿನ ಗಾಂಭೀರ್ಯ ಗೊತ್ತಿಲ್ಲ ಹಾಗೆಯೇ ನಮಗೂ ಕೂಡ ಭಗವಂತ ಇದ್ದಾನೆ ನಮ್ಮನ್ನು ಕಾಪಾಡ್ತಾನೆ ನಾವೇನು ಹೆದ್ರಬೇಕಾಗಿಲ್ಲ ಅಂತ ಬಾಯಲ್ಲಿ ಹೇಳ್ತೇವೆ ಆದರೆ ಕಷ್ಟ ಬಂದಾಗ ಪರೀಕ್ಷೆ ಆಯಿತು ಈ ಪರೀಕ್ಷೆಯನ್ನು ಆಗೋದು ಯಾವಾಗ ಅಂತ ಅವನು ಪದೇ ಪದೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕಷ್ಟವನ್ನು ಕೊಡ್ತಾನೆ ಕಷ್ಟವನ್ನು ಅವನು ಕೊಡಲಿಲ್ಲ ನಿಮ್ಮ ಸಂಸ್ಕಾರ ಏನಿದೆಯೋ ಪೂರ್ವಜನಲ್ಲಿ ನೀವೇ ಮಾಡುವಂಥ ಗಂಡು ಆ ಗಂಟೆ ಬಿಚ್ಚಿಕೊಳ್ತಾರೆ ಒಂದೊಂದಾಗಿ ಪ್ರಾರಂಭ ಕರ್ಮ ಅದು ಆವಾಗ ನಾವು ಬೈತೇವೆ ಏ ಪರಮಾತ್ಮ ಏನಪ್ಪ ನಾನು ಹಗಲು ಇರೋ ನಿನ್ನ ಪೂಜೆ ಮಾಡ್ತೇನೆ ಆದರೆ ಈ ರೀತಿ ಮಾಡಿಬಿಟ್ಟೆ ಅಲ್ಲ ನಾನು ಇಂತಹ ಪೇಚೆಗೆ ಸಿಗಸ್ಬಿಟ್ಟೆ ಅಲ್ಲ ನೀನು ಛ್ಯಾ ಇನ್ಮೇಲೆ ಇನ್ನೂ ನಾನು ಕೂರಿಸುವುದಿಲ್ಲ ಹೋಯ್ತು ಆ ರಾಮಕೃಷ್ಣರು ತುಂಬ ಸುಂದರವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಬ್ಬನಿಗೆ ಒಂದು ಬೆಟ್ಟದ ಮೇಲೆ ಒಂದು ಗುಡಿಸಲಿತ್ತು ಆ ಗುಡಿಸದಲ್ಲಿ ವಾಸವಾಗಿದ್ದ ಒಮ್ಮೆ ಏನಕ್ಕೂ ಹೊರಗಡೆ ಬಂದು ನೋಡ್ತಾನೆ ಜೋರು ಇದು ಘನವಾದಂತಹ ಮೋಡ ಕಪ್ಪು ಮೋಡ ಏನದು ಈಗ ಜೋರು ಮಳೆ ಆಗತ್ತೆ ಸೆಡ್ಡು ಗುಡುಗು ಬರುತ್ತೆ ಸುಂಟ್ರ ಗಾಳಿ ಬರುತ್ತೆ ಅಂತ ಸೂಚನೆ ತಕ್ಷಣ ಅವನು ಪ್ರಾರ್ಥಿಸ್ಕೊಡ್ತಾನೆ ಅವನ ಇಷ್ಟದೇವನ್ನ ಹೇ ರಾಮ ಪ್ರಭು ದಯವಿಟ್ಟು ಈ ಮನೆಯನ್ನು ಕಾಪಾಡು ಈ ಮನೆ ನಿಂದೂ ಇದನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಬೇಕು ಈ ಧಾರಾಕಾರವಾದ ಮನೆಯಲ್ಲಿ ಉಳಿಯಲಿಲ್ಲ ಈ ಗಾಳಿಗಳು ಉಳಿಯಲಿಲ್ಲ ಅಂತ ಹೀಗೆ ಪ್ರಾರ್ಥನೆ ಮಾಡಿ ಹೆಚ್ಚು ಹೊತ್ತು ಆಗಲಿಲ್ಲ ಜೋರು ಮಳೆ ಶುರುವಾಯಿತು ಏನಿದು ಕಡಿಮೆ ಆಗ್ತಾ ಇರಲಿಲ್ಲ ಮಳೆ ಅಂಥೇಳಿ ಪುನಃ ಪ್ರಾರ್ಥನೆ ಶುರು ಮಾಡಿದ ಈಗ ಆಲೋಚನೆ ಮಾಡ್ತಾನೆ ನಾನು ರಾಮನಿಗೆ ಪ್ರಾರ್ಥನೆ ಮಾಡಿದೆ ಯಾಕೆ ಮಳೆ ನಿಲ್ಲಬೇಕಾಗಿತ್ತಲ್ಲ ಯಾಕೆ ನಿಲ್ಲಿಲ್ಲ ಕೂಡ ಶುರುವಾಯಿತು ತಲೆಯ ತಕ್ಷಣ ಅವನಿಗೊಂದು ನೆನಪಾಯಿತು ಸರಿ ಹಾಂ ಸೀತೆಯನ್ನು ಪ್ರಾರ್ಥಿಸ್ತೇನೆ ಯಾಕಂದರೆ ರಾಮನಿಗೆ ಸೀತೆ ಅಂದರೆ ಪಂಚಪ್ರಾಣ ಾಗಿ ಹೇ ಸೀತಾದೇವಿ ನೋಡು ಇದು ನಿನ್ನ ಗಂಟಂದೇ ಮಾನೆ ದಯವಿಟ್ಟು ನೀನು ರಕ್ಷಿಸು ಕಾಪಾಡು ಹೇಗಾದರೂ ಮಾಡು ಉಳಿಸು ಅಂತ ಸರಿ ಹೀಗೆ ಪ್ರಾರ್ಥನೆ ಮಾಡಿ ಇನ್ನು ಜೋರಾಯಿತು ಮಳೆ ಇನ್ನೂ ಜೋರಾಯಿತು ಸಿಡ್ಡು ಹೊಡಿತಾ ಇದೆ ಗುಡುಗು ಮಿಂಚು ಎಲ್ಲ ಒಂದೇ ಸೊಮ್ಮೆ ಬರ್ತಾ ಇದೆ ನಂತರ ಇನ್ನೂ ದಿಗಿಲಾಯಿತು ಅವನ ವಿಶ್ವಾಸ ಅಲ್ಬ್ಯಾಡಾಯ್ತು ಇನ್ನೊಂದು ಸ್ವಲ್ಪ ಏನು ಆಲೋಚನೆ ಮಾಡಿದ ಸರಿ ಹಾಗೆ ಆಗಲಿ ಅಂಥೇಳಿ ಆ ಸೀತಾದೇವಿಗೆ ಅಲ್ಲ ಲಕ್ಷ್ಮಣ ಅವನಿಗೆ ಪ್ರೀತಿ ತಕ್ಷಣ ಲಕ್ಷ್ಮಣನ ಉದ್ದೇಶಿಸಿ ಪ್ರಾರ್ಥನೆ ಶುರು ಮಾಡ್ತಿದ್ದೇನೆ ಹೇ ಲಕ್ಷ್ಮಣ ನೋಡು ಇದು ನಿನ್ನ ಅಣ್ಣಂದೇ ಮನೆ ನಿನ್ನ ಪ್ರಾಣಕ್ಕಿಂತೂ ಮಿಗಿಲಾದಂತಹ ನಿನ್ನ ಅಣ್ಣನ ಮನೆಯಿದು ಅವನ ಅರಮನೆ ದಯವಿಟ್ಟು ಇದನ್ನು ನೀನು ರಕ್ಷಿಸ್ಬೇಕು ನೀನಂದ್ರೆ ನೀನ್ಯಾರೂ ಇಲ್ಲ ರಕ್ಷಿಸಲಿಕ್ಕೆ ಅಂತ ಈಗ ಅನ್ನೋ ಇದು ಜೋರಾಗೆ ಸೂಟ್ರಗಳಿ ಶುರುವಾಯ್ತು ಅವನೊಂದು ಭಯ ಆಗ್ಲಿಕ್ಕೆ ಶುರುವಾಯ್ತು ಏನಪ್ಪ ಇದು ಮಾಡೋದು ಸೂಟ್ರಗಳು ಏನು ಮಾಡೋದು ಇದು ಕಡಿಮೆ ಅರ್ಥನೇ ಇಲ್ಲ ಏನು ನನ್ನ ಯಾವಾಗಿದು ಹಾರಿ ಹೋಗುತ್ತೋ ಏನು ಗೊತ್ತಾಗ್ತಾ ಇರೋಲ್ಲ ಆಗ ಇನ್ನೊಂದು ಒಳ್ಳೆಯ ಉಪಾಯ ನಮಗೆ ಹೊಳಿತಂತೆ ಹಾ ಇಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆಯಲ್ಲ ಇದಾಗಿದೆ ಪವನ ಪವನ ಪುತ್ರ ಹನುಮಂತ ಪವನನಿಗೂ ಪುತ್ರ ಈ ಗುಡಿಸ್ನ ಓನರ್ ಯಾರು ರಾಮ ಅವನಿಗೂ ಕೂಡ ಬಂಡ ಹೀಗಾಗಿ ಅವನ್ನು ಪ್ರಾರ್ಥಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಹೇ ಹನುಮಂತ ದಯವಿಟ್ಟು ಈ ಗುಡಿಸ ರಕ್ಷಿಸು ನೋಡು ನಿನ್ನ ತಂದೆ ಈ ರೀತಿ ಮಾಡ್ತಾಯಿದ್ದಾರೆ ದಯವಿಟ್ಟು ಅವ್ರು ಹೇಳು ಜೋರಾಗಿ ಗಾಳಿ ಬೀಸಿದಂತೆ ನನ್ನ ಗುಡಿಸ್ನ ಇದು ನಿನ್ನ ರಾಮನ ಮನೆ ರಾಮನ ಮನೆ ಅಂತ ಹೇಳಿ ಏನು ಕೇಳಿಲ್ಲ ಜೋರಾಗೆ ಸುಂಟಗಾಳಿ ಬಂದು ಎಲ್ಲ ಒಂದೊಂದಾಗಿ ಹಾರಿಸ್ಕೊಂಡು ಶುರು ಮಾಡ್ತದೆ ಮೇಲಗಡೆ ಚಾಮಣಿಯಲ್ಲಿ ಮುನಿಗೆ ಭಯ ಆಗಿ ಮನೆಯಿಂದ ಹೊರಗಡೆ ಓಡಿ ಬಂದು ಇದೊಂದು ಪಿಶಾಚಿಯ ಮನೆ ಅಂತ ಹೇಳಿ ಬಯಲು ಪಟ್ವಂತ ಅಂದ್ರೆ ಆ ವಿಶ್ವಾಸ ಅಂತಕ್ಕಂಥದ್ದು ಹೇಗೆ ನೋಡಿ ಅದು ಸಡ್ಡವಾಯ್ತು ಆದರೆ ಯಾವಾಗ ರಕ್ಷಿಸಲಿ ಇಲ್ಲಿ ವಿಶ್ವಾಸ ಅಂತಹ ಒಂದು ದೃಢವಾದ ನಂಬಿಕೆ ಇರಬೇಕಾದ್ರೆ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು ಮನಸ್ಸು ಎಷ್ಟು ಶರಣಾಗತವನ್ನು ಹೊಂದಿರಬೇಕು ಹೇ ಪರಮಾತ್ಮ ಏನಾದರೂ ಆಗಲಿ ನಿನ್ನದೆ ಹಾಲಿನಲ್ಲಾದರೂ ಹಾಕಿ ನೀರಿನಲ್ಲಾದರೂ ಹಾಕಿ ಇದು ನಿನ್ನದೆ ಅದು ಹೇಗೆ ಅಂತ ಹೇಳಿದ್ರೆ ತಂತ ನಾಮದೇವರ ಜೀವನದಲ್ಲಿ ಅದೇ ಒಂದು ಗಳಿಸ್ತದೆ ಒಮ್ಮೆ ಸಂತ ನಾಮದೇವರೆಲ್ಲ ಹೊರಗಡೆ ಹೋಗಿದ್ದಾರೆ ಇನ್ನೇನು ಮನೆ ಹತ್ರ ಬರ್ತಾ ಇದ್ದಾರೆ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ನೋಡ್ತಾರೆ ಮನೆಯಿಂದ ಹೊಗೆ ಬರ್ತಾ ಇದೆ ಏನಾಯ್ತು ಅಂತ ಹೇಳಿ ಓಡ್ತಾರೆ ಮನೆಯೊಳಗೆ ಓಡಿ ನೋಡ್ತಾರೆ ಬೆಂಕಿ ಹತ್ಕೊಂಡಿದೆ ಎಲ್ರೂ ಹೊರಗಡೆ ನಿಂತ ನೋಡ್ತಾ ಇದ್ದಾರೆ ಹೊರತು ಯಾರು ಆರಿಸ್ತಾ ಓಡಿ ಹೋಗಿ ಮನೆಯೊಳಗೆ ಓಡಿ ಹೋಗ್ತಾರೆ ಮನೆಯೊಳಗೆ ಓಡಿ ಹೋಗಿ ತಕ್ಷಣ ಏನು ಮಾಡ್ತಾರೆ ಅಂದರೆ ಅವ್ರದೊಂದು ಸ್ಮರಣೆ ಆಗುತ್ತೆ ಆಹಾ ತಕ್ಷಣ ಏನು ಮಾಡ್ತಾರೆ ಒಂದೊಂದೇ ತಮ್ಮ ಮನೆಯಲ್ಲಿರ್ತಕ್ಕಂಥ ಸಾಮಾನನ್ನು ಎಲ್ಲಿ ಅಗ್ನಿ ಇತ್ತೋ ಅಲ್ಲಿ ಹಾಕ್ಲಿಕ್ಕೆ ಒಂದೊಂದಾಗಿ ಏನೋ ಒಂದಿಷ್ಟು ಅಲ್ಪ ಸ್ವಲ್ಪ ಮಂಚ ಇತ್ತು ಅದನ್ನು ತೈಲು ಹಾಕಿ ಬಟ್ಟೆ ಇತ್ತು ನಾನು ನಾಲ್ಕೈ ಅದನ್ನು ತೈಲು ಹಾಕಬೇಕು ಹೇ ಪರಮಾತ್ಮ ಇದೆಲ್ಲ ನೀನು ಇರ್ತಾರೋ ಇದೆಲ್ಲ ನಿಂದೆ ತೋ ತಕ್ಷಣ ಶ್ರೀಮನ್ ನಾರಾಯಣ ಅದ್ಭುತ ಏನಯ್ಯ ನೀನು ಈ ಅಗ್ನಿಯನ್ನು ಕೂಡ ನನ್ನೇ ನೋಡ್ತಾ ಇದ್ಯಾ ಇನ್ನ ಮನೆಯನ್ನ ಕಬಳಿಸ್ತಾ ಇದೆ ನಿನ್ಗೆ ಯಾವ ರೀತಿ ಅದು ಶುನಿವಿಲ್ವಾ ಆಗ ನಾಮ ದೇವರು ಮಾತಾಡ್ತಾರೆ ಪರಮಾತ್ಮ ನಾನು ನಿನ್ನ ಭಕ್ತ ನಿನ್ನ ಭಕ್ತನ ಮನೆಗೆ ಬರುವಂತಹ ಧೈರ್ಯ ಬೇರೆ ನಿನ್ನಲ್ಲದೆ ಇನ್ಯಾಗಿದೆ ಬಂದರೆ ನೀನೊಬ್ಬರೇ ಹೇಳಬೇಕು ಇಲ್ಲದೆ ಹೋದ್ರೆ ಬೇರೆ ಯಾರು ಬರಲಿಕ್ಕೂ ತಾಕತ್ತಿಲ್ಲ ಹೀಗಾಗಿ ನನಗೆ ವಿಶ್ವಾಸವಿದೆ ಇದು ನೀನೇ ತಕ್ಷಣ ಶ್ರೀಮಂತ ನಾರಾಯಣೆ ತುಂಬ ಖುಷಿಯಾಯಿತು ಅವನ ಬೆಂಕಿಯನ್ನು ಆರಿಸ್ತಾನಂತೆ ಯಥಾ ಪ್ರಕಾರವಾಗಿ ಮಾಡಿ ಆ ಮನೆ ಮುಂದೆ ಚಪ್ರವನ್ನು ಹಾಕಿಸ್ತಾನಂತ ಒಳ್ಳೆ ಚಪ್ರವನ್ನು ಹಾಕಿಸ್ಕೊಡ್ತಾನ ನೋಡ್ತಿದ್ದವರಿಗೆಲ್ಲ ಆಶ್ಚರ್ಯ ಅವ್ರು ಕೇಳ್ತಾರಂತೆ ಮಹಾನದೇಶ ನಾಮ ದೇವ ಈ ಎಷ್ಟೊಂದು ಸುಂದರವಾಗಿದ್ದಿಲ್ಲ ನಿನ್ನ ಮನೆ ಮುಂದೆ ಇಷ್ಟು ಒಳ್ಳೆ ಚಪ್ರವನ್ನ ಹಾಕಿಸಿದ್ಯಲ್ಲ ಯಾರಪ್ಪ ಹಾಕಿದ್ದು ನನಗೂ ಹಾಕಿಸ್ಕೊಡ್ತೀಯಾ ಹೇಗೆ ಹಾಕೋದು ಹೇಳು ನಾವು ಹಾಕ್ತೀವಿ ಆಗ ಸಂತ ನಾಮ ದೇವರು ಹೇಳ್ತಾರಂತೆ ಈ ಚಪ್ರ ಹಾಕಿಸ್ಕೊಡೋದು ಅಷ್ಟು ಸುಲಭ ಅಲ್ಲ ಈ ಚಪ್ರ ಹಾಕಿಸ್ಕೊಡ್ಬೇಕಾದ್ರೆ ಅತೀವ ವಿಶ್ವಾಸವಿಡ್ಬೇಕು ಅತ್ಯಂತ ವಿಶ್ವಾಸವಿರಬೇಕು ಕೇವಲ ಅವನಲ್ಲಿ ಮಾತ್ರ ವಿಶ್ವಾಸವಿಡ್ಬೇಕು ಬೇರೆ ಯಾರಲ್ಲ ಚಪ್ರ ಹಾಕೋರ್ ವಿಶ್ವಾಸ ಅಲ್ಲ ಭಗವಂತನ ವಿಶ್ವಾಸ ಅಂತಹ ವಿಶ್ವಾಸ ಇದೆಯೋ ನಿಮ್ಮ ಮನೆ ಮುಂದೆಯೂ ನಾಳೆ ಈ ಚಪ್ರ ಬರ್ತದೆ ರಕ್ಷಿಸ್ಯದೇ ವಿಶ್ವಾಸ ಅದೂ ಕೂಡ ಒಂದು ಈ ನ್ಯಾಸದ ಸಂಕೇತ ನಂತರ ಇನ್ನೊಂದು ಬರ್ತದೆ ನಾಲ್ಕು ನೀವು ಗೋತೃತ್ವ ವರ್ಣಂ ಗೋತೃತ್ವ ವರ್ಣಂ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಭಕ್ತನ ಮನಸ್ಸಿನಲ್ಲಿ ಇರತಕ್ಕಂತಹ ಏನೇನು ಅವನ ಒಂದು ನಿವೇದನೆಗಳಿದೆಯೋ ಆತ ಕೇವಲ ಭಗವಂತನ ಮುಂದೆ ಮಾತ್ರ ಹೇಳ್ಕೊಳ್ತಾನೆ ಏನೋ ಒಂದು ತುಂಬ ಕಷ್ಟ ಇದೆ ಮನೆಯಲ್ಲಿ ಏನೋ ಒಂದು ತುಂಬ ಕಷ್ಟ ಇದೆ ನೆರೆ ಹೊರೆಯೋರೂ ಕೂಡ ಭಕ್ತನ ಹೇಳ್ಕೊಳ್ಳೋದಿಲ್ಲ ಆ ಕಷ್ಟವನ್ನು ಪರಿಹಾರ ಮಾಡಿತ್ತು ಕೇವಲ ಭಗವಂತನಲ್ಲಿ ಮಾತ್ರ ನಿವೇದಿಸ್ತಾನೆ ಹೇ ಪರಮಾತ್ಮ ನೋಡು ನಿನಗೆ ಗೊತ್ತಿದೆ ಸುಧಾಮನ ಉದಾಹರಣೆ ಸುಧಾಮ ಅವನಿಗೆ ಅಷ್ಟು ಚೆನ್ನಾಗಿ ಗೊತ್ತಿತ್ತು ನನ್ನ ಮನಸ್ಸಲ್ಲಿ ಇರತಕ್ಕಂಥದ್ದು ಕೃಷ್ಣನಿಗೆ ಗೊತ್ತೇ ಇದೆ ನಾನು ಹೊಸದಾಗಿ ಕೇಳಬೇಕಾಗಿಲ್ಲ ಯಾರನ್ನೂ ಕೂಡ ಸಂತೃಪ್ತಿಗಾಗಿ ಒಂದು ಕೈ ಹಾಚಿದವಲ್ಲ ಉಂಚವೃತ್ತಿಯನ್ನು ಮಾಡಿ ಬದುಕಿದ್ದಂತಹ ಒಬ್ಬ ಬಡಬ್ರಾಹ್ಮಣ ಅಂದ್ರೆ ಊಂಚ ವೃತ್ತಿಯನ್ನು ನಿಮಗೆ ಹೇಳಿದ್ದೇನ ಪೇಟೆಯಲ್ಲಿ ಮತ್ತು ಹೊಲದಲ್ಲಿ ಬಿದ್ದಂತಹ ಇದಾನ್ಯಗಳನ್ನ ಆಯ್ದುಕೊಂಡು ಬಂದು ಅದರಲ್ಲೇ ಸಂಸಾರ ನಿರ್ವಹಣೆ ಮಾಡತಕ್ಕಂತಹ ಒಂದು ವೃತ್ತಿ ಅದು ಅತ್ಯಂತ ಕಷ್ಟದ ವೃತ್ತಿ ಅದು ಆ ಒಂದು ವೃತ್ತಿ ಯಾರು ಮಾಡಿರ್ತಾರೋ ಅವರ ಮನಸ್ಸು ಅತ್ಯಂತ ಕುರುಷಿತವಾಗಿರ್ತದೆ ಅವರನ್ನು ಯಾರು ಯಾರು ಮುಟ್ಟುತ್ತಾರೋ ಅವ್ರು ಪವಿತ್ರ ಆಗ್ತಾರೆ ಅಷ್ಟು ಪವಿತ್ರವಾದಂತಹ ಜೀವನ ಅಷ್ಟು ಕಷ್ಟಕರವಾದಂತಹ ಜೀವನ ತಪಸ್ವಿ ಜೀವನ ಅಂತಹ ಜೀವನವನ್ನು ಮಾಡಿ ಬದುಕಿ ಬದುಕ್ತಾ ಇದ್ದ ಸುಧಾಮ ಅವನಿಗೆ ಗೊತ್ತಿತ್ತು ಪರಮಾತ್ಮನಿಗೆ ಎಲ್ಲ ಗೊತ್ತು ಅವನಿಗೆ ಗೊತ್ತಿದ್ದೇ ಇರೋ ಇನ್ನೇನೂ ಇಲ್ಲ ನಾನು ಹೇಳಿಕೊಂಡೆ ಅಂತ ಹೇಳಿದ್ರೆ ಅದೊಂದು ಅವನಿಗೆ ಮುಜುಗರವಾಗ್ತದೆ ಅಯ್ಯೋ ನನ್ನ ಸ್ನೇಹಿತ ನನ್ನ ಸ್ನೇಹಿತನಿಗೆ ಈ ರೀತಿ ನಾನು ಮಾಡಲಿಕ್ಕಾಗಲಿ ಅನ್ಬಲ್ಲಪ್ಪ ಅವನಿಗೆ ಮುಜುಗರವನ್ನು ನಾನು ತರಬಾರ್ದು ನೋಡಿದಂತಹ ಭಕ್ತಿ ಅದು ಅವನಿಗೆ ಮುಜುಗರವನ್ನು ಉಂಟು ಮಾಡಬಾರ್ದು ಅವನಿಗೆ ಸಂಕೋಚವಾಗುತ್ತೆ ಅವನಿಗೆ ಅವಮಾನವಾಗುತ್ತೆ ಈ ಒಂದು ಭಾವನೆ ಗೋಪ್ತೃತ್ವ ವಹ ನಮ್ಮ ಗುಪ್ತವಾಗಿ ಇಟ್ಕೊಂಡಿರ್ತಾವ ಯಾವ ಕಷ್ಟಗಳಿಗೂ ಬಂದರೂ ಕೂಡ ಭಗವಂತನ ಇಲ್ಲದೆ ಬೇರೆ ಯಾರಿಗೂ ಉಳ್ಕೊಡುವುದಿಲ್ಲ ಇದು ನಾಲ್ಕನೇ ನಂತರ ಆತ್ಮನಿಕ್ಷೇಪ ಆತ್ಮನಿಕ್ಷೇಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ ವ್ರಜ ಚರ್ಮಶ್ಲೋಕ ಚರ್ಮ ಮಂತ್ರ ವಿಶಿಷ್ಟ ಅದ್ಭುತ ಏನೇನು ಕರ್ಮಗಳನ್ನು ಏನೇನು ಧರ್ಮಗಳನ್ನು ನಾನು ಮಾಡ್ತೀನಿಯೋ ಎಲ್ಲವೂ ಪದೋ ಭಗವಂತನ ಪಾದಪತ್ಮದಲ್ಲಿ ಅರ್ಪಿಸಿದ್ದೆ ಆತ್ಮ ತನ್ನ ಆತ್ಮವನ್ನೇ ಭಗವಂತನ ಪಾಲ್ಪ ಪಾಲ್ಪರ್ಮಗಳಲ್ಲಿ ಅರ್ಪಿಸಿಕೊಂಡು ಬಿಡ್ತಾನೆ ಅದೇ ಆತ್ಮ ನಿಕ್ಷೇಪ ನಂತರ ಆರನೇದು ಕಾರ್ಪಣ್ಯಂ ಕಾರ್ಪಣ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದೀನತೆ ದೀನತೆ ದೈನ್ಯ ಭಾವ ಅದನ್ನು ತುಂಬ ಸುಂದರವಾಗಿ ಹೇಳ್ತಾರೆ ತುಳಸಿದಾಸ ಹೇ ರಾಮ ನಾನು ದೀನ ನೀನು ದೀನನಾಥ ನಿನಗೆ ಬಿರುದಿದೆ ಭಕ್ತರು ಕೊಟ್ಟಿದ್ದಾರೆ ದೀನರನಾಥ ಅಂತ ಈ ದೀನರನಾಥ ಅಂತ ಬಿರುದು ಹೇಗೆ ಬಂತು ಗೊತ್ತಾ ನನ್ನಂಥವ್ರಿಂದ ನಾನು ದೀನ ಅಲ್ಲದೆ ಹೋಗಿದಿದ್ರೆ ನನ್ನಂಥವನ್ನು ನೀನು ಉದ್ಧಾರ ಮಾಡದೆ ಹೋಗಿದ್ದರೆ ನಿನಗೆ ದೀನನಾಥ ಅಂತ ಬಿರುದು ಹೋಗಲಿಕ್ಕೂ ಸಾಧ್ಯವಿರ್ತೇವೆ ಅದು ಆ ಒಂದು ಭಾವ ಇದೆಯಲ್ಲ ಕಾರ್ಪಣ್ಯ ನನ್ನ ಒಂದು ಜನ್ಮದಿಂದ ಬಂದಂತಹ ಗರ್ವ ನನ್ನ ಒಂದು ಪೊಲಿಷನ್ ಅಧಿಕಾರದಿಂದ ಬಂದಂತಹ ಗರ್ವ ನನ್ನ ಸಂಪತ್ತಿನಿಂದ ಬಂದಂತಹ ಗರ್ವ ಮದ ಆ ಮದವನ್ನು ಬಿಡ್ತಕ್ಕಂತಹ ಒಂದು ಸಂಕಲ್ಪ ಅದಕ್ಕೆ ರಾಮುಜಾಚಾರ್ಯರು ಸುಂದರವಾದಂತಹ ಒಂದು ಪದವನ್ನು ಹಾಕಿದ್ದಾರೆ ನೈತ್ಯ ಅನುಸಂಧಾನ ನೈತ್ಯ ಅನುಸಂಧಾನ ಅಂತ ಹೇಳಿದ್ರೆ ನೀಚ ನಾನು ಹೇ ಪರಮಾತ್ಮ ನೀನು ಉಚ್ಚ ನಾನು ನೀಚ ಅಂತಕ್ಕಂಥ ಒಂದು ಭಾವ ಆ ಒಂದು ಭಾವದಿಂದ ಯಾವಾಗ ಭಕ್ತನ ಅವರು ಅವನು ಹೋಗ್ತಾನೆಯೋ ಆಗ ಅವನ ಗರ್ವ ಅಹಂಕಾರ ಅಂತಕ್ಕಂಥ ದಾಸದ ರೀತಿಯಲ್ಲಿ ಇರ್ತದೆ ಅವನ ಪಾದಪತ್ಮಗಳಲ್ಲೇ ಇರ್ತದೆ ನಾನು ಅವನ ಸೇವಕ ನಾನು ಅವನು ದಾಸ ಶ್ರೀರಾಮಕೃಷ್ಣರು ತಮ್ಮ ಸಾಧನೆಯ ಒಂದು ಹಂತದಲ್ಲಿ ಬರ್ತದೆ ಎಲ್ಲಿ ತಮಗೆ ಇದು ಬ್ರಾಹ್ಮಣ ಶರೀರ ಅನ್ನುವಂಥ ಅಹಂಕಾರ ಬಂದ್ಬಿಡ್ತದೆ ಅಷ್ಟಪಾಶಗಳಲ್ಲಿ ಅದು ಒಂದು ಒಂದು ಜಾತಿ ಅಭಿಮಾನ ಅಭಿಮಾನ ಯಾವಾಗ ಈ ಜಾತಿ ಅಭಿಮಾನವಂತೂ ವೈತು ಪ್ರವೇಶವಿಲ್ಲ ಭಗವಂತನ ರಾಜ್ಯದಲ್ಲಿ ಪ್ರವೇಶವಿಲ್ಲ ಅದಕ್ಕೆ ಎಲ್ಲಿ ಇಲ್ಲಿ ನುಸುಳು ಬಿಡ್ತದೆ ಅಂಥೇಳಿ ರಾತ್ರೋ ರಾತ್ರಿ ಯಾರಿಗೂ ಕಾಲದಿದ್ದಾಗ ಅವರು ಎಲ್ಲಿ ಈ ಅಂತ್ಯಜರು ಅವರು ಇರ್ತಾರೋ ಅವರು ಮಲಮಾಡುವಂತಹ ಜಾಗದಲ್ಲಿ ತಮ್ಮ ತಲೆ ಕೂದಲಿನಿಂದ ಅದನ್ನು ಅವರು ಸ್ವಚ್ಛಗೊಳಿಸ್ತಾ ಇದ್ದಾರೆ ನಾವು ಅವರಿಗಿಂತ ಕೀಳು ಅವರಿಗಿಂತ ಏನು ನಾನು ಹೆಚ್ಚಲ್ಲ ಪರಮಾತ್ಮ ದೃಷ್ಟಿಯಲ್ಲಿ ಒಂದೇ ಆ ಒಂದು ನೈತ್ಯಾನುಸಂಧಾನ ಆ ಒಂದು ದೀನ ಹೀನ ಭಾವ ಭಗವಂತನಿಗಿಷ್ಟ ಅವನ ಮೇಲೆ ಏನೋ ನೀನೇನು ಕೇಳೋದು ನೀನೇನು ಮನ ಅಂತ ಯಾವಾಗ ಹೇಳ್ತೀವೋ ಹೋಗ್ತೀವಿ ಬಿದ್ವಿ ಅಂತ ಆ ಗರ್ವ ಅಹಂಕಾರ ನಮ್ಗೆ ಬಾಗಲಾಕ ನಾನು ಅಂತಕ್ಕಂಥದ್ದು ಬಾಗಲಾಗ್ತೇನೆ ಒಂದು ಸುಂದರವಾದ ಒಂದು ಕವಿಯ ಕಲ್ಪನೆ ಇದೆ ಒಂದ್ ಕಡೆ ಆ ಒಂದು ಸೂಫಿ ಸಂತರು ಹೇಳ್ತಕ್ಕಂತಹ ಅವರ ಒಂದು ದರ್ಶನದಲ್ಲಿ ಬರತಕ್ಕಂತಹ ಒಂದು ಇದು ಒಬ್ಬ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾನೆ ವಾಪಸ್ ಬರಬೇಕಾದ್ರೆ ಮನೆ ಭಾಗ ಹಾಕೊಂಡಿದೆ ತಟ್ಟತಾನೆ ತಟ್ಟತಾನೆ ತೆಗಿತಾ ಹೊರಗಡೆಯಿಂದ ಶಬ್ದ ಬರ್ತಾ ಇದೆ ಯಾರದು ಅಂತ ಇವನು ಒಂದೇ ಸಮಯ ಹೇಳ್ತಾ ಇದ್ದಾನೆ ನಾನು ಭಾಗದಗಿರಿ ನಾನು ಭಾಗದಗಿರಿ ನಾನು ಭಾಗ ತೆಗೀ ಅಂತ ತೈಯಲ್ಲಿ ಒಲ್ಲದು ಬಾಗಲು ಹೋಗನೇ ಆಗ್ತಾ ಇದ್ದ ಹಾಗೆ ಗೊತ್ತಾಯ್ತಾನೆ ಏನು ಆಗಿದೆ ಇದೆ ಅಂತ ತಕ್ಷಣ ಇನ್ನೊಂದು ಸಮಯದಲ್ಲಿ ಯಾವಾಗ ಯಾರದು ಅಂತ ಬಂದಾಗ ನಾವಲ್ಲ ನೀನು ಅಂತ ಹೇಳಿದ ತಕ್ಷಣ ತೆಕ್ಕೊಂಡಿರ್ತದೆ ಅದಾಗಿತ್ತು ಇದು ಆ ಸೂಫಿಯ ಒಂದು ದರ್ಶನದಲ್ಲಿ ಬರ್ತಕ್ಕಂತಹ ಒಂದು ಸೂಕ್ಷ್ಮವಾದಂತಹ ಸಂವೇದನೆ ನಮಗೆ ಅದು ಭಕ್ತರಾದವರಿಗೆ ಬರ್ತಕ್ಕಂತಹ ಒಂದು ಸಮ್ಮೇಳನ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನೀನು ನೀನು ಅಂದಾಗ ಮಾತ್ರ ಅಧ್ಯಾತ್ಮ ರಾಜ್ಯದಲ್ಲಿ ಪ್ರವೇಶ ಭಕ್ತನಾನು ಅಂತ ನಾನು ನಾನು ಅಂದಾಗ ಪ್ರವೇಶವಿಲ್ಲ ಈ ಅದ್ವೈತೀಯ ನಾನು ಅನ್ನುವುದು ಕೂಡ ಈ ಒಂದು ಸಣ್ಣ ನಾನು ಅಲ್ಲ ಅದು ಅದು ಎಲ್ಲ ಸಣ್ಣ ನಾನುಗಳ ಉಪಾಧಿಗಳನ್ನು ಧ್ವಂಸ ಮಾಡಿದ ಮೇಲೆ ಹುಟ್ಟುವಂತಹ ನಾನು ಪರಿಶುದ್ಧವಾದಂತಹ ನಾನು ಅದರಲ್ಲಿ ಯಾವುದೇ ಅಹಂಕಾರವೇ ಇಲ್ಲ ಅಂತಹ ನಾನು ಅದನ್ನು ಊಹಿಸಲೂ ಅಸಾಧ್ಯ ಅಂತಹ ನಾನು ಆ ನಾನು ಬಂದಾಗ ಮಾತ್ರ ಅವನ ದರ್ಶನವಾಗ್ತದೆ ಅದು ಇಲ್ಲಿ ಬರ್ತದೆ ಈ ಕಾರ್ಪಣ್ಯದಿಂದ ಬರ್ತದೆ ಕೃಪಣತೆ ಅಥವಾ ಹೀನತೆ ದೀನತೆ ಅದರಿಂದ ಬರ್ತದೆ ಇದಿಷ್ಟೂ ಒಟ್ಟಿಗಾದಾಗ ಭಕ್ತನ ಜೀವನದಲ್ಲಿ ಒಟ್ಟಿಗೆ ಯಾವಾಗ ಆಗ್ತದೆಯೋ ಆವಾಗ ಅಂತಹ ಒಂದು ಸ್ಥಿತಿ ಆ ಒಂದು ಸ್ಥಿತಿಯನ್ನು ಏನು ಹೇಳ್ತಾರೆ ನ್ಯಾಸ ನ್ಯಾಸ ಬಿಡ್ತಕ್ಕಂಥದ್ದು ಅಂತ ಹೇಳ್ತಾರೆ ನಿರೋಧಸ್ತು ಲೋಗ ವೇದ ವ್ಯಾಪಾರ ನ್ಯಾಸ ಈ ನಿರೋಧ ಅಂತಕ್ಕಂಥದ್ದು ಭಕ್ತಿಯೋಗದಲ್ಲಿ ಸಹಜ ಅಂದರೆ ಆಟೋಮೆಟಿಕ್ ಆಗಿ ಆಗುತ್ತೆ ಬೇರೆ ಯೋಗದಲ್ಲಿ ಕರ್ಮಯೋಗದಲ್ಲಿ ಜ್ಞಾನ ಯೋಗದಲ್ಲಿ ಅಥವಾ ರಾಜಯೋಗದಲ್ಲಿ ಈ ಒಂದು ಯಾವನು ಇವನಿರ್ತಾನೋ ಸಾಧಕ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗಿರುತ್ತೆ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗಿರುತ್ತೆ ಹಾಗೆ ಮಾಡುವಾಗ ಲೋಪದೋಷಗಳು ಇರಬಹುದು ಆದರೆ ಭಕ್ತಿಯೋಗದಲ್ಲಿ ಅದು ಸಹಜವಾಗಿಯೇ ಆಗ್ತದೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದು ನ ಕಾಮಯ ಮಾನ ಅದು ಕೇವಲ ಪ್ರೀತಿಯ ಸ್ವಭಾವ ಉಳ್ಳದ್ದು ಬೇಕು ಬೇಕು ಅನ್ನುವಂಥ ಬಯಕೆಯ ಸ್ವಭಾವ ಉಳ್ಳದಲ್ಲ ಯಾವಾಗ ಹೆಚ್ಚು ಹೆಚ್ಚಾಗಿ ಭಗವಂತನ ಪ್ರೀತಿಸ್ತೇವೆಯೋ ಆಗ ಭಗವಂತ ಶುದ್ಧವಾದ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಾನೆ ಎಲ್ಲವನ್ನು ಬಿಟ್ಟು ಬಿಡುವಂತಹ ಶಕ್ತಿಯನ್ನು ಕೊಡ್ತಾನೆ ಎಲ್ಲವನ್ನು ತಿಳಿಸುವಂತಹ ಶಕ್ತಿಯನ್ನು ಕೊಡ್ತಾನೆ ಭಕ್ತನಿಗೆ ಅಂತಹ ಶಕ್ತಿ ಬರ್ತದೆ ಆ ತ್ಯಾಗದ ಶಕ್ತಿ ಬರ್ತದೆ ಎಲ್ಲರನ್ನೂ ಬಿಟ್ಟು ಬಿಟ್ಟು ಭಗವಂತನ ಪಾದವನ್ನು ಮಾತ್ರ ಹಿಡ್ಕೊಳ್ಳುವಂತಹ ಶಕ್ತಿಯನ್ನು ಅವನು ಸಂಪಾದನೆ ಮಾಡ್ತಾನೆ ಅದು ಸಹಜವಾದಂತಹ ನಿರೋಧ ಈ ಸಹಜವಾದಂತಹ ನಿರೋಧಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ ಭಗವಂತನ ಬಳಿಗೆ ಅದು ಮುಟ್ಟಿಸಿಯೇ ಮುಟ್ಟಿಸ್ತದೆ ಇದನ್ನೇ ನಾರರು ಇಲ್ಲಿ ಆ ಭಕ್ತಿಯ ಸ್ವರೂಪದಲ್ಲಿ ಹೇಳ್ತಾ ಇದ್ದಾರೆ ನಿರೋಧಸ್ತು ಲೋಕವೇದ ವ್ಯಾಪಾರ ನಂತರ ಹೇಳ್ತಾರೆ ಅದಕ್ಕೆ ಸೇರಿಸ್ತಾರೆ ಚ ಅನ್ನುವಂಥ ಒಂದು ಪದ್ಧತಿ ಮತ್ತು ನಿರೋಧ ಅಂದರೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ತಸ್ಮಿನ್ನ ಅನನ್ಯತೀಶು ಉದಾಸೀನತ ಅಲ್ಲಿ ಚನೇಲಿದೆ ಆ ಸೂತ್ರದಲ್ಲಿ ಅದನ್ನು ಮೊದಲಿಗೆ ಹಾಕೊಳ್ಬೇಕು ಮತ್ತು ನಾನು ಹಿಂದೆ ಹೇಳಿರುವಂತಹ ಈ ಭಕ್ತಿಯ ಲಕ್ಷಣಗಳಿಗೆ ಇದನ್ನು ಸೇರಿಸ್ಕೊಳ್ಬೇಕು ನಿರೋಧದ ಲಕ್ಷಣ ಇನ್ನೂ ಸೇರಿಸ್ಕೊಳ್ಬೇಕು ಏನದು ಅಂತ ಹೇಳಿದ್ರೆ ತಸ್ಮಿನ್ ಅನನ್ಯತಾ ತತ್ ವಿರೋಧಿಷ ಉದಾಸೀನತಾ ಏನಿದು ತಸ್ಮಿನ್ ಅವನಲ್ಲಿ ಅಂತಲೇ ಬಂತು ಅವನಲ್ಲಿ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಆ ಪರಮಾತ್ಮನಿಗೆ ಮಾತ್ರ ತತ್ ಅಂತ ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಸಾ ತಸ್ವಿನ್ ಪರಮಪ್ರೇಮ ರೂಪ ಅನ್ನುವಂಥ ಸೂತ್ರದಲ್ಲಿ ತಸ್ಮಿನ್ ಅಂದ್ರೆ ಭಗವಂತ ಮಾತ್ರ ಇನ್ಯಾರು ಅಲ್ಲ ತತ್ ಪದವಾಚ್ಯ ತತ್ವಮಸಿ ಅಂತ ನಾವೇನು ಕೇಳ್ತೇವಿಯೋ ಆ ತತ್ವಮಸೀದಿ ಇರ್ತಕ್ಕಂತಹ ತತ್ ಪದವಾಚ್ಯವಾದಂತಹ ಪರಮಾತ್ಮ ಅವನೇ ತತ್ವ ಇನ್ಯಾರೂ ಅಲ್ಲ ಈ ಲೋಕದಲ್ಲಿ ಏನು ಅವನು ಇವನು ಅಂತ ನಾವು ಏನು ಅಜ್ಞಾನದಿಂದ ಹೇಳ್ತಾ ಇದ್ದೀವ್ಯೋ ಅದು ಕೂಡ ಪರಮಾತ್ಮ ಅದಕ್ಕೆ ಅಜ್ಞಾನ ಇಲ್ಲ ಅಂತ ಹೇಳಬೇಕು ಹೇಗೆ ಅಂತ ತೋರಿಸಿದ್ನಲ್ಲ ಅದು ಅಂತ ಏನೋ ಒಂದಿದೆ ಅಂತ ಅದು ಅಂತ ಏನೋ ಒಂದಿಲ್ಲ ಅದು ಪರಮಾತ್ಮನೆ ಅಂತ ಇದು ಅಂತ ಏನೋ ಒಂದು ಇದೆಯಲ್ಲ ಇದು ಕೂಡ ಏನಲ್ಲ ಇದು ಕೂಡ ಪರಮಾತ್ಮೆ ಎಲ್ಲವೂ ಪರಮಾತ್ಮ ಅಲ್ಲೇ ಅದನ್ನ ಹೇಳ್ತಾ ಇದ್ದಾರೆ ತಸ್ಮಿನ್ ಅನನ್ಯತ ಅನನ್ಯತಾ ಅಂತ ಅನ್ಯತಾ ಅಂಥೇಳಿದ್ರೆ ಬೇರೆ ಬೇರೆಯ ಅಂತ ಬೇರೆಯ ಅಂದ್ರೆ ಅನನ್ಯತ ಅಂತ ಹೇಳಿದ್ರೆ ಅದೊಂದೇ ಅದಲ್ಲದೆ ಬೇರೆ ಯಾವುದೂ ಇಲ್ಲ ಉಲ್ಟ ಅದರ ಉಲ್ಟ ತಸ್ಮಿನ್ ಪರಮಾತ್ಮನಲ್ಲೇ ಮನಸ್ಸನ್ನ ಇಡ್ತಕ್ಕಂತಹ ಬುದ್ಧಿಗೆ ಅನನ್ಯತಾ ಅಂತ ಹೆಸರು ತದ್ ವಿರೋಧಿಶು ಭಗವಂತನ ಹೊರತಾದಂತಹ ಅಥವಾ ಭಕ್ತಿಗೆ ಯಾವುದು ಭಕ್ತಿಯನ್ನ ಬೆಳೆಸುವುದಿಲ್ಲವೋ ಅಂತಹ ವಿಷಯಗಳಲ್ಲಿ ಉದಾಸೀನ ತಾಜಾ ಭಕ್ತನಾದ ಉದಾಸೀನ ತಾಚ ಉದಾಸೀನತೆಯನ್ನು ವ್ಯಾಪಾರಗಳಲ್ಲಿ ದೈನಂದಿನ ಜೀವನದಲ್ಲಿ ಉದಾಸೀನತೆ ಅದನ್ನು ಅವರು ವಿವರಿಸ್ತಾ ಇದ್ದಾರೆ ಮುಂದಿನ ಸೂತ್ರದಲ್ಲಿ ಈ ಅನನ್ಯತಾ ಅಂದರೆ ಏನು ಅಂತ ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರಕ್ಕೂ ಅವರು ಕೊಂಡಿಯನ್ನು ಎಷ್ಟು ಸುಂದರವಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅವರು ಹೇಳ್ತಾರೆ ಅನನ್ಯತಾ ಅಂದ್ರೆ ಅನ್ಯಾಶ್ರಯಾಂ ತ್ಯಾಗೋ ಅನನ್ಯತ ಅನ್ಯಾಶ್ರಯಾಂತ್ಯಾಗ ತ್ಯಾಗ ಅಂತ ಬಿಡುವುದು ಬಿಟ್ಬಿಡ್ತಕ್ಕಂಥದ್ದು ಭಕ್ತನಾದ ಏನು ಬಿಡಬೇಕೋ ಅನ್ಯ ಆಶ್ರಯ ಯಾವುದು ತನ್ನ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುವುದಿಲ್ಲವೋ ಅಂಥದ್ದು ಎಲ್ಲವನ್ನು ಎಲ್ಲವನ್ನು ಬಿಟ್ಬಿಡ್ಬೇಕು ಗಾಸಿಪ್ಪನ್ನು ಬಿಟ್ಬಿಡ್ಬೇಕು ಮೊಟ್ಟ ಮೊದಲನೆಯದಾಗಿ ಸತ್ಸಂಗಗಳಲ್ಲಿ ನೆರತಕ್ಕಂತಹ ಗಾಸಿಪ್ಪ ಏನದು ಹರಟೆ ಆ ಹರಟೆಯನ್ನು ಮೊಟ್ಟ ಮೊದಲನೆಯದಾಗಿ ಅದು ಅದರಿಂದ ವಾಕ್ ಯಂತ್ರಣ ಇದರಿಂದ ಮನ ಏನು ಮನಸ್ಸಿನ ವಿಕ್ಷೇಪ ಏನಿದೆಯೋ ಮನಸ್ಸಿನ ಚಾಂಚಲ್ಯ ಏನಿದೆಯೋ ಅದು ದೂರವಾಗ್ತದೆ ಹಾಗಿದ್ರೆ ಯಾವುದನ್ನು ಇಟ್ಕೊಳ್ಬೇಕು ತದನುಕೂಲ ಮುಂದೆ ಹೇಳ್ತಾರೆ ಲೋಕವೇದೇಶು ತದ್ ಅನುಕೂಲಾಚರಣಂ ತದ್ ವಿರೋಧಿಷು ಉದಾಸೀನತ ಲೋಕ ಹಾಗೂ ವೇದಗಳಲ್ಲಿ ಏನೇನು ಭಕ್ತಿಯನ್ನು ಬೆಳೆಸ್ಕೊಳ್ಲಿಕ್ಕೆ ಸಹಾಯವಾಗ್ತದೆಯೋ ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಬೇಕು ಭಗವಂತನ ಕುರಿತಾದಂತ ಮಾತನ್ನೇ ಹೇಳ್ಬೇಕು ಪುರಾಣಗಳ ಶ್ರವಣಗಳನ್ನೇ ಮಾಡಬೇಕು ಕಾದಂಬರಿದಲ್ಲ ನಂತರ ಪರಮಾತ್ಮ ಶುಭ ವಿಗ್ರಹವನ್ನೇ ನೋಡಬೇಕು ಫಿಲಮ್ನಲ್ಲ ಕೇಳಬೇಕು ಪರಮಾತ್ಮ ಸಂಬಂಧವಾದಂತಹ ಮಾತನ್ನೇ ಕೇಳಬೇಕು ಫಿಲಂ ಸಾಂಗ್ದಲ್ಲ ಹೇಳ್ತಾರ ತ್ಯಾಗ ಅಂದ್ರೆ ಏನು ಏನು ಹೇಳ್ಕೊಳ್ಬೇಕು ಅದು ಅನ್ಯ ಆಶ್ರಯ ಅಂದರೆ ಬೇರೆ ಉಳಿದಂಥದ್ದು ಅದನ್ನ ಬಿಟ್ಟು ಬಿಡಬೇಕು ಆಶ್ರಯ ಅಂತ ಹುಟ್ಟುವಂಥದ್ದು ಅನ್ಯ ಅಂದರೆ ಬೇರೆ ಭಗವಂತನ ಯಾವತ್ತು ಅನನ್ಯ ಅಂತ ಇಷ್ಟ ಅಂತ ಯಾಕೆ ಗೊತ್ತಾ ಅವನು ಭಗವದ್ಗೀತೆಯಿಂದ ಹೇಳಿದ್ದಾನೆ ಅನನ್ಯಶ್ಚಿಂತೆಯಂತೋ ಮಾನ ಪಯು ಪಾಸತೆ ತ ಸತತಯುಕ್ತಾನ ಸತತಯುಕ್ತತೆ ಬೇಕು ಕಂಟಿನ್ಯೂಟಿ ಅಂತ ಇಲ್ಲ ಸ್ವಲ್ಪ ನಾನು ಗ್ಯಾಪ್ ಕೊಡ್ತೇನೆ ಒಂದು ಒಂದಿಷ್ಟು ಪಾರ್ಕಿಗೆ ಹೋಗಿ ಬರ್ತೇನೆ ಫಿಲಮ್ ಹೋಗ್ಬಿಟ್ಟು ಬರ್ತೇನೆ ನಂತರ ಪುನಃ ಮುಂದುವರಿಸ್ತೇನೆ ಆಗುತ್ತೆ ಅವನು ಅಷ್ಟು ಸ್ವಲ್ಪ ಜಲಸ್ಸು ಭಗವಂತ ಭಗವಂತ ಜಲಸ್ ಪಟ್ಟೆ ಕಿಚ್ಚು ಕೊಟ್ಟರೆ ನೂರಕ್ಕೂ ನೂರು ಭಾರ ಮನಸ್ಸು ನನಗೇ ಕೊಡಬೇಕು ಇಲ್ಲದೆ ಹೋದರೆ ಇಲ್ಲ ಬೇಕಾಗಿಲ್ಲ ಹೋಗು ಹೋಗ್ ನೀನು ಎಂಜಿಲ್ ತಿನ್ನದ ನ ಎಂಜಿಲ್ ಅಂದ್ರೆ ಏನು ಯಾವ ಮನಸ್ಸನ್ನು ಭ ಪ್ರಾ ಪ್ರಪಂಚಕ್ಕೆ ಕೊಡ್ತೀನಿಯೋ ಅದನ್ನು ಸ್ವಲ್ಪ ಇನ್ನು ಕೊಡ್ತೇನೆ ಅಡ್ಜಸ್ಟ್ ಮಾಡ್ತೀನಿ ಇದಾಗಲ್ಲ ಫುಲ್ಲು ಕೊಡಬೇಕು ಹದಿನಾರು ರಾಣೆ ಅದು ಗುರುಮಹಾರಾಜ ಶ್ರೀರಾಮಕೃಷ್ಣ ಮಾತಿ ಹದಿನಾರು ರಾಣೆಯ ಮನಸ್ಸನ್ನು ಕೂಡ ಭಗವಂತನ ಪಾದಪಕ್ಕಿ ಇಟ್ಟಾಗ ಮಾತ್ರ ಆತ ಉತ್ತರಿಸ್ತಾನೆ ಅವರು ಎಷ್ಟು ಸುಂದರವಂತ ಹೇಳ್ತಾರೆ ಅಂದರೆ ಈಗ ಒಂದು ಇದಕ್ಕೆ ಹೋಗ್ತೀರ ಎಲ್ಲಿಗೆ ಅಂಗಡಿಗೆ ಹೋಗ್ತೀರಾ ಅಂಗಡಿಯಲ್ಲಿ ನೀವು ಒಂದು ವಸ್ತು ಯಾವುದೋ ಒಂದು ವಸ್ತು ಯಾವುದೋ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಅನ್ನೋದು ಒಂದು ನಲವತ್ತೈದು ರೂಪಾಯಿ ಅಂತ ಇಟ್ಕೊಳ್ಳೋದು ಸರಿ ನೀವು ಇದು ಮಾಡ್ತೀರಾ ಏನು ಮಾಡ್ತೀರಾ ಬಾರ್ಗೇನಿಂಗ್ ಮಾಡ್ತೀರಾ ಬಾರ್ಗೇನಿಂಗ್ ಮಾಡಿ ನಲ್ವತ್ತು ರೂಪಾಯಿ ಗಳಿಸ್ತೀರಾ ಅದನ್ನು ಅದು ಬಿಡಿ ಅವನು ಇಪ್ಪತ್ತು ರೂಪಾಯಿ ಅಂತ ನಲವತ್ತೈದು ರೂಪಾಯಿ ಅಳಿರುತ್ತಿಕ್ಕ ಆದರೂ ನಿಮಗೇನು ಆ ನಲವತ್ತು ಐದು ರೂಪಾಯಿ ಕಡಿಮೆ ಮಾಡಿದೆ ಅಂತ ನಲ್ವತ್ತು ರೂಪಾಯಿ ಬಿಡಿಸ್ತೀರ ನಲ್ವತ್ತು ರೂಪಾಯಿ ಮಾತುಕತೆ ಆದಮೇಲೆ ಆ ವ್ಯವಹಾರ ಅಲ್ಲಿ ಕ್ಲೋಸ್ ಆಗ್ತದೆ ನಂತರ ನೀವು ನಲ್ವತ್ತು ರೂಪಾಯಿ ಕೊಡಬೇಕಾಗ್ತದೆ ನಲ್ವತ್ತು ರೂಪಾಯಿ ಮಾತ್ರ ಅವನು ಆ ಪಾತ್ರೆಯಲ್ಲಿ ಕೊಡ್ತಾನೆ ಹೌದು ಈ ನಲ್ವತ್ತು ರೂಪಾಯಿ ಅನ್ನೋದು ಹದಿನಾರಣೆ ಅದಕ್ಕಿಂತ ಒಂದಾನೇ ಕಡಿಮೆ ಕೊಟ್ಟರೆ ಅವ್ನು ಕೊಡೋದಿಲ್ಲ ನನಗೆ ಸ್ವಾಮಿ ಇಷ್ಟೆಲ್ಲ ಮಾತುಕತೆ ಆಯಿತು ನಲ್ವತ್ತು ರೂಪಾಯಿ ಕೊಡ್ತೀರೋ ತೊಗೊಂಡೋಗ ಇಲ್ಲದೆ ಅವರು ಓಟ ಬೇಕಾಗಿಲ್ಲ ಸ್ವಾಮಿ ಬೇಕಾದ ಜನ ಬರ್ತಾರೆ ವ್ಯವಹಾರ ಆಗುತ್ತೆ ನೀವು ಒಬ್ರೇನ ಇರೋದು ಅಂತ ಹಾಗೆಯೇ ಭಗವಂತ ಕೂಡ ಅನುಗ್ರಹ ಶಕ್ತಿ ಅಂತ ಮಾಡಿದ್ದಾನೆ ಕೃಪೆ ಅಂತ ಒಂದು ಆ ಕೃಪೆಗೆ ಒಂದು ಗ್ರೇಸ್ ಮಾರ್ಕ್ ಅಂತ ಒಂದು ಇಷ್ಟು ಬಿಟ್ಟಿದ್ದಾನೆ ನೀವು ಇಷ್ಟು ಮಾಡಿದರೆ ಸಾಕು ಅಷ್ಟು ಮಾಡಲೇಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ರೆ ಸಾಕು ಅಥವಾ ನಿಮಗೆ ಏನಂತಾರೆ ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ ಅಂತ ಹೇಳ್ತಾನೆ ಮೂವತ್ತಾರು ತೆಗಿಬೇಕು ಆಗ ಐದು ಮಾರ್ಕ್ ಗ್ರೇಸ್ ಕೊಟ್ಬಿಟ್ಟು ಅವನಿಂಗ್ ಪಾಸ್ ಮಾಡ್ತಾನೆ ಇಲ್ಲ ನಾನು ಇಪ್ಪತ್ತೈದು ತೆಗೆಯಿದೆ ಅಂದರೆ ಅವನು ಅಷ್ಟೇ ಗ್ರೇಸ್ ಕೊಡ್ಲಿಕ್ಕೆ ಆಗ ಹಾಗೆಯೇ ನಾನು ಏನು ಮಾಡೋದಿಲ್ಲ ಸುಮ್ಮನೆ ಮಲ್ಕೊಂಡಿರ್ತೇನೆ ಅಥವಾ ಸಿನಿಮಾ ನೋಡ್ತಾ ಇರ್ತೇನೆ ಹರಟ ಹೊಡಿತಾ ಇರ್ತೇನೆ ಹೀಗೆಯೇ ಸಂಬಂಧಿಕರ ಹತ್ರವೇ ಕಾಲಕ್ಷೇಪ ಮಾಡ್ತಾ ಇರ್ತೇನೆ ನನಗೆ ಭಕ್ತಿ ಬರಲಿ ನಿನ್ನ ದರ್ಶನ ಬರಲಿ ಅಂದರೆ ಆಗಲ್ಲ ಆಗೋದೇ ಇಲ್ಲ ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವನ ಕೃಪೆ ಸ್ವಲ್ಪ ಇದ್ದೇ ಇದೆ ಅದನ್ನೇ ಹೇಳಿದ್ರು ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಭಗವಂತ ಹತ್ತು ಹೆಜ್ಜೆಯನ್ನು ನಮಗೋಸ್ಕರ ಮುಂದಿಡ್ತ ಆದ್ರೆ ಒಂದು ಹೆಜ್ಜೆ ಮುಂದಿಡ್ಬೇಕು ಅದು ಕಂಡೀಷನ್ ಅಂತ ಒಂದು ಹೆಜ್ಜೆ ಮುಂದಿಡೋದಿಲ್ಲ ಅವನೇ ಹತ್ತು ಹೆಜ್ಜೆ ಮುಂದಿಟ್ಟು ನಮ್ಮನ್ನು ಎತ್ಕೊಳ್ಳಿ ಆಗುದಿಲ್ಲ ಯಾಕಂದ್ರೆ ನೀವು ಬೇಗವನ್ನು ತಲ್ಸ್ಬೇಕಲ್ಲ ಭಗವಂತ ಬೇಕು ತನಿಸ್ಬೇಕಲ್ಲ ನಿಮಗೇ ಬೇಡ ಇಡಿದ್ರೆ ಅವನ ಹತ್ರ ಹಿಂಗೆ ನಿಂತ್ಕೊಂಡು ಶಂಕಚಕ್ರ ಕಿರೀಟ ಏನು ಏನಪ್ಪ ನಾಟಪ್ಪ ಸಾಕಾ ತಗೋ ಎರಡು ರೂಪಾಯಿ ಹಿಂಗೆ ಕೊಟ್ಬಿಟ್ರೆ ಅವನು ಯಾವ ರೂಪದಲ್ಲಿ ಬಂದರೂ ನೀವು ಆ ಭಗವಂತನ ಸ್ವೀಕರಿಸದೆ ಹೋದರೆ ಅವನ ಉದ್ದೇಶ ಸಫಲವಾಗುವುದಿಲ್ಲ ನಿಮ್ಮಲ್ಲಿ ಬೇಕು ಅಂತ ಬೇಕು ಭಗವಂತನೇ ಬೇಕು ಅಂತ ಅನ್ನಿಸ್ಬೇಕು ಆ ಅನ್ನಿಸುವಿಕೆಯೇ ಭಕ್ತಿ ಆ ಅನ್ನಿಸುವಿಕೆ ಒಂದೇ ಸಮ ಅನ್ನಿಸ್ಬೇಕು ಯಾವಾಗ ಅನ್ನಿಸ್ತದೋ ಆಗ ನೀವು ಏನಾಗ್ತೀರಾ ಅಯಸ್ಕಾಂತವಾಗ್ತೀರಾ ಭಗವಂತ ಕಬ್ಬಿಣವಾಗ್ತಾನೆ ನೀವು ಒಂದೊಂದು ಸೆಳಿತೀರಾ ಹತ್ರ ಅಲ್ಲೇ ತನಕ ಗೌರಿ ಭಕ್ತಿಯಲ್ಲಿ ನೀವು ಪೂಜೆ ನಮಸ್ಕಾರ ಮಾಡ್ತೀರಾ ಪ್ರಸಾದ ಮಾಡ್ತೀರಾ ಅಥವಾ ಹಬ್ಬ ಹರಿದು ಮಾಡ್ತೀರಾ ಅದರಲ್ಲಿ ನೀವು ಭಗವಂತ ಹೋಗ್ತಾ ಇದ್ದೀರ ಅವನು ನಿಮ್ಮನ್ನು ಎಳಿತಾ ಇದ್ದಾನೆ ಯಾವಾಗ ಭಕ್ತಿ ಅನ್ನೋದು ನಿಮ್ಮ ಕೃತಿಯಲ್ಲಿ ಜಾಗೃತವಾಗ್ತದೋ ಆಗ ನೀವು ಅಯಸ್ಕಾಂತ ಆಗ್ತೀರಾ ಅವನು ಕಮನ ಅವನು ಕಾಯ್ತಾ ಇದ್ದಾನೆ ಯಾವಾಗ ನಾನು ಕಬ್ಬಣ ಆಗಲಿ ಇವನು ಎಸ್ಕೊಂತಾಗ್ತಾನೆ ಅಂತ ಹಾಗೆ ಇದು ಈ ಅನನ್ಯತಾ ಅದಕ್ಕೆ ಉದಾಹರಣೆ ಈ ಅನನ್ಯತ ಅಂದ್ರೆ ಏನು ಅವನನ್ನ ಹೊರತಾಗಿ ಬೇರೆಯದನ್ನ ತ್ಯಾಗ ಮಾಡ್ತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ಉಳಿದ ಏನು ತದ್ದಿರುವುದಿಶು ಉದಾಸೀನತ ಅದಕ್ಕೆ ಹೊರತಾದ್ರಲ್ಲಿ ಉದಾಸೀನತೆ ಅಂದ್ರೆ ಏನು ಅದು ನೋಡೋಣ ಮುಂದಿನ ವಾರ ತರಗತಿ ಇರುವುದಿಲ್ಲ ಮೂವತ್ತೊಂದನೆಯ ತಾರೀಕು ಬಹುಶಃ ಆವಾಗ ಒಂದು ವರ್ಷ ಓಂ ಪೂರ್ಣಮದಃ ಪೂರ್ಣಮಿ ದಹ ಪೂರ್ಣ ಪೂರ್ಣಮುಧ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓ ತತ್ಸಕೃಷ್ಣಾರ್ಪಣಸ್ತು